ಸ್ಥಾಪಕ ಧರ್ಮಸ್ಯವಧರ್ಮಸ್ವೂ दे देवं, ವಸುದೆ देवकी ಪರಮ कृष्णं ವಂದೇ ಜಗದ್ಗುರು ಜಯತಿ ಜಗತಿ ಮಾಯಕಸ್ತೆ ವಚನ ರಚನ ಕೇವಲ ಚಾಕದಯ್ಯ ಧ್ರವ ಪದಿ ಯಾತೋ ಯತ್ೃ ಪಾತೋ ಧ್ರವೋಯಂ ಸಕಲಕೃದ ಪಾತ್ರ ಬ್ರಹ್ಮಪುತ್ರಸ್ ಪರಾಭಕ್ತಿಯ ಸ್ವರೂಪವನ್ನು ವಿವರಿಸಿದ ನಾರದ ಮಹರ್ಷಿಗಳು ಐವತ್ತ ನಾಲ್ಕನೆಯ ಸೂತ್ರದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಗುಣಗಳು ಇರುವುದಿಲ್ಲ ಸತ್ವರಜ ತಮೋಗುಣಗಳ ಸ್ಪರ್ಶವಿರುವುದಿಲ್ಲ ಪರಮ ಪ್ರೇಮಕ್ಕೆ ಯಾವುದೇ ರೀತಿಯ ಕಾಮನೆಯಿಂದ ಅದು ಉತ್ಪತ್ತಿಯಾಗಿಲ್ಲ ಹಾಗೂ ಅದು ಯಾವತ್ತು ಒಮ್ಮೆ ಚಿಗುರಿದ ಮೇಲೆ ನಂತರ ಅದು ಶಮನವಾಗುವುದು ಅಂತಿಲ್ಲ ಮತ್ತೆ ಮತ್ತೆ ಹೆಚ್ಚುತ್ತಾ ಹೋಗ್ತದೆ ಎಂಬುದಾಗಿ ಅತ್ಯಂತ ಸೂಕ್ಷ್ಮತರವಾಗಿಯೂ ಹಾಗೂ ಅನುಭವ ರೂಪದ್ದು ಅದನ್ನು ಹೇಳ್ಕೊಳ್ಲಿಕ್ಕಾಗುವುದಿಲ್ಲ ನೈರ್ವಚನೀಯ ಸ್ವರೂಪ ಮೂಕಾಸ್ವಾದನವತ್ ಅಂತ ಹೇಳಿದ ಮೇಲೆ ಅನುಭವ ಸ್ವರೂಪದ್ದು ಅಂತ ಹೇಳ್ತಾ ಐವತ್ತೈದನೆಯ ಸೂತದಲ್ಲಿ ಹೇಗೆ ಈ ಪರಮಪ್ರೇಮ ಯಾರಿಗೆ ಲಭಿಸಿದೆಯೋ ಪ್ರಕಾಶತೆ ಕ್ವಾಪಿ ಪಾತ್ರೆ ಯಾರು ಒಬ್ಬರಲ್ಲಿ ಇಷ್ಟು ಕೋಟ್ಯಾನು ಕೋಟಿ ಜನರಲ್ಲಿ ಯಾರು ಒಬ್ಬರಲ್ಲಿ ಮಾತ್ರ ಇಂತಹ ಪರಮಪ್ರೇಮ ಅಂತಕ್ಕಂಥದ್ದು ವ್ಯಕ್ತವಾಗ್ತದೆ ಪ್ರಕಾಶವಾಗ್ತದೆ ಅಂತ ಹೇಳಿ ಅಂತಹವರ ಚರ್ಚೆ ಅಂದರೆ ವ್ಯವಹಾರ ಲೋಕದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಐವತ್ತೈದನೆಯ ಶ್ಲೋಕದಲ್ಲಿ ವಿವರಿಸ್ತಾ ಹೇಳ್ತಾರೆ ತತ್ಪ್ರಾಪ್ಯ ಆ ಭಕ್ತಿಯನ್ನ ಹೊಂದಿ ಆ ಪರಮ ಪ್ರೇಮವನ್ನು ಹೊಂದಿ ಅಂತವರು ತದೇವ ಅವಲೋಕಯತಿ ಎಲ್ಲಿ ಏನನ್ನು ನೋಡಿದರೂ ಆ ಪ್ರೇಮವನ್ನೇ ನೋಡ್ತಾರೆ ಅಥವಾ ಆ ಪ್ರೇಮ ಸ್ವರೂಪವಾದಂತಹ ಭಗವಂತನನ್ನೇ ನೋಡ್ತಾರೆ ತದೇವ ಶೃಣೋತಿ ಕಿವಿಯಿಂದ ಕೇಳುವಾಗ ಏನನ್ನು ಕೇಳಬೇಕಾದರೂ ಆ ಪ್ರೇಮ ಪ್ರೇಮಸ್ವರೂಪವಾದಂತಹ ಭಗವಂತನನ್ನೇ ಕೇಳುತ್ತಾರೆ ತದೇವ ಹಶಯತಿ ತಮ್ಮ ಬಾಯಿಯಿಂದ ಮಾತನಾಡಬೇಕಾದರೂ ಕೂಡ ಏನನ್ನು ಮಾತನಾಡ್ತಾರೆ ಅಂತ ಹೇಳಿದ್ರೆ ಪ್ರೇಮಸ್ವರೂಪದಾದಂತಹ ಭಗವಂತನ ಕುರಿತು ಕೇವಲ ಅದರ ಕುರಿತಾಗಿಯೇ ಅವನು ಅವರ ಬಾಯಿಯಿಂದ ಮಾತುಗಳು ಹೊರಗಡೆ ಬರ್ತವೆ ತದೇವ ಚಿಂತೆಯದು ಅವರ ಮನಸ್ಸು ಸತತವಾಗಿ ಆ ಭಗವಂತನನ್ನು ಕುರಿತು ಪ್ರೇಮ ಸ್ವರೂಪದಾದಂತಹ ಭಗವಂತನ ಕುರಿತೇ ಅದು ಚಿಂತಿಸ್ತದೆ ಅಂತ ಇದಕ್ಕೆ ಮನಶಾಸ್ತ್ರ ಏನಪ್ಪ ಅಂತ ಹೇಳಿದ್ರೆ ಮನಸ್ಸು ಯಾವುದಕ್ಕೆ ಅಂಟಿಕೊಳ್ತದೆ ಅಂದರೆ ಯಾವುದರ ಪ್ರೇಮ ಅದಕ್ಕೆ ಅಂಟಿಕೊಳ್ತದೆ ಆ ಪ್ರೇಮಕ್ಕೆ ಆ ಪ್ರೇಮ ಅಂತಕ್ಕಂಥದ್ದು ಸ್ನೇಹದ ಅತಿಶಯ ರೂಪ ಸ್ನೇಹ ಅಂದರೆ ಜಿಡ್ಡು ಅಂಟ್ಕೊಳ್ತಕ್ಕಂಥದ್ದಕ್ಕೆ ಸ್ನೇಹ ಅಂತ ಹೇಳ್ತಾರೆ ಸ್ನಿಗ್ಧ ಅಂತ ಹೇಳ್ತಾರೆ ಈ ಮನಸ್ಸು ಅಂಟ್ಕೊಳುತ್ತೆ ಅದು ಯಾವಾಗ ಭಗವಂತನಿಗೆ ಅಂಟ್ಕೊಳ್ಳಿಲ್ವೋ ಪ್ರಪಂಚಕ್ಕೆ ಅಂಟುಕೊಳ್ತದೆ ಅದಕ್ಕೆ ಅಂಟುಕೊಳ್ಳೋದೇ ಸ್ವಭಾವ ಮನಸ್ಸು ಅಂತ ಹೇಳಿದ್ಮೇಲೆ ಅದಕ್ಕೆ ಯಾವುದಾದ್ರೂ ಒಂದು ಆಶ್ರಯ ಬೇಕಾದ ಬಳ್ಳಿ ಇದ್ದಾಗ ಅದಕ್ಕೆ ಯಾವಾಗ ಭಗವಂತನೆಂಬ ಆಶ್ರಯವನ್ನು ಕೊಡ್ತೇವ್ಯೋ ಆಗ ಆ ಒಂದು ಅಟ್ರಾಕ್ಷನ್ ಆಕರ್ಷಣೆ ಏನಿದೆಯೋ ಅದು ಪ್ರೇಮ ಅಂತ ಅನಿಸ್ಕೊಳ್ತದೆ ಪ್ರಪಂಚಕ್ಕೆ ಅಂಟಿಕೊಂಡಾಗ ಆ ಮನಸ್ಸು ಅಂತಕ್ಕಂಥ ಒಂದು ಬಳ್ಳಿ ಅವಾಗ ಅದು ಕಾಮ ಅಂತ ಅನಿಸ್ಕೊಳ್ತದೆ ಅಷ್ಟೇ ವ್ಯತ್ಯಾಸ ಅದನ್ನು ಹೇಳ್ತಾ ಇಲ್ಲಿ ಎಷ್ಟು ಸುಂದರವಾಗಿ ಗೋಪಿಯರು ಹೇಗೆ ಆ ಕೃಷ್ಣನ ಪ್ರೇಮದಿಂದ ಉನ್ಮತ್ತರಾಗಿ ಈ ಅವರಿಗೆ ज्ञानी हे वर्तवे अर कवि वर्णस जिदेउ तिथ्य नोड़ अर्णवा का जगत कपणवा काम अर अर्थ इंदर वालण ಶ್ಯಾಮ ಆ ಕಪ್ಪು ಬಣ್ಣಕ್ಕೆ ಆಶ್ರಯನಾದಂತಹ ಪರಮಾತ್ಮ ಶ್ರೀಕೃಷ್ಣ ಒಂದು ಇನ್ನೊಂದು ಈ ಕಪ್ಪು ವರ್ಣ ಅಂತಕ್ಕಂಥದ್ದು ಭಕ್ತರಿಗೆ ಹೇಗೆ ಅನ್ವಯವಾಗುತ್ತೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಬರುತ್ತೆ ಯಾವುದು ಭೋಗಿಗೆ ಆಗದೋ ಯೋಗಿಗೆ ಅದು ರಾತ್ರಿ ಯಾವುದು ಇವನಿಗೆ ರಾತ್ರಿಯೋ ಅವನಿಗೆ ಆಗಲ್ಲ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಅವಳು ನಂತರವೇ ಕಾಣ್ತಾರೆ ನೋಡ್ಲಿಕ್ಕೆಲ್ಲ ಇಲ್ಲಿ ಅವ್ರಿಗೂ ಹಗಲೇ ಕಾಣುತ್ತೆ ಅವ್ರಿಗೂ ನಮ್ಮ ತರ ರಾತ್ರಿ ಕಾಣುತ್ತೆ ಅಂದರೆ ಏನೋ ಯಾವ ವಿಷಯದಲ್ಲಿ ಯೋಗಿಗಳು ಎಚ್ಚರವಾಗಿರ್ತಾರೋ ಅಂದರೆ ಬ್ರಹ್ಮನ ವಿಷಯದಲ್ಲಿ ಪರಮಾತ್ಮನ ವಿಷಯದಲ್ಲಿ ಯಾರು ಎಚ್ಚರವಾಗಿರ್ತಾರೋ ಉಳಿದ ಭೋಗಿಗಳು ಅದರಲ್ಲಿ ಯಾವಾಗಲೂ ನೋಡ್ಕೊಂಡೇ ಇರ್ತಾರೆ ಅಂತ ಯಾವಾಗಲೂ ಎಚ್ಚರ ಮಾಡ್ತಾ ಇರ್ತಾರೆ ಅಂತ ಎಚ್ಚರವಾಗೋದೇ ಇಲ್ಲ ಅವರು ಇವರಿಗೆ ಯಾವುದರಲ್ಲಿ ಎಚ್ಚರವಾಗಿರ್ತಾರೋ ಪ್ರಾಪಂಚಿಕ ವಿಷಯ ವಸ್ತುಗಳಲ್ಲಿ ಎಷ್ಟು ಎಚ್ಚರವಾಗಿ ಜಾಗ್ರತೆಯಿಂದ ಅವರು ಈಳಿರ್ತಾರೋ ಯೋಗಿಗಳಿಗೆ ಅದರಲ್ಲಿ ತಾತ್ಸಾರ ಒಂದು ಉಪೇಕ್ಷೆ ಅಂದರೆ ಅವರು ಆ ಒಂದು ವಿಷಯದಲ್ಲಿ ನಿದ್ರೆ ಮಾಡ್ತಾ ಇರುವ ಹಾಗೆ ನಿದ್ರೆ ಮಾಡ್ತಾ ಇರುವ ಹಾಗೆ ಅವರಿಗೆ ಪರಮಾತ್ಮನ ವಿಷಯ ಬಿಟ್ಟು ಬೇರೆ ಏನೋ ಹೇಳಿದ್ರೆ ಬೇಕಾಗಿ ಅವ್ರದ್ದೇ ಸ್ವತಃ ದೇಹಕ್ಕೆ ಶ್ರೀರಾಮಕೃಷ್ಣ ಪರಮಿಗೆ ಅವರ ಕೊನೆಯಗಾಲದಲ್ಲಿ ಒಬ್ಬ ಪಂಡಿತ ಅವನು ಬಂದು ಹೇಳ್ತಾನೆ ಮಹಾಶೇರೆ ನಿಮ್ಮ ಈ ರೋಗ ಇದೆಯಲ್ಲ ಯೋಗಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಯೋಗಿಗಳಿಗೆ ವಿ ವಿಶೇಷವಾದಂಥ ಶಕ್ತಿ ಇದೆ ಅವರ ಮನಸ್ಸಿಗೆ ಅವರ ಮನಸ್ಸನ್ನು ಯಾವ ಜಾಗದಲ್ಲಿ ರೋಗ ನೆಲೆಸಿರ್ತಕ್ಕಂತಹ ಯಾವ ಜಾಗದಲ್ಲಿ ನಿಲ್ಲಿಸ್ತಾರೋ ಒಂದ್ಸಲಿ ಹೇಳಿದ್ರೆ ಸಾಕು ಆ ಜಾಗದಿಂದ ಆ ರೋಗ ಮುಕ್ತವಾಗಿ ಹೋಗ್ತದೆ ನೀವು ದಯವಿಟ್ಟು ಆ ರೀತಿ ಯಾಕೆ ಮಾಡಬಾರದು ಪರಮಹಂಸನ್ ಮಾಡ್ತಾರೆ ಏನಯ್ಯ ನಿನ್ನ ಪಂಡಿತ ಅಂತ ಹೇಳ್ಕೊಂಡಿದ್ದೆ ನೀನು ಸಾಮಾನ್ಯ ಮನುಷ್ಯನ ತರ ಮಾತನಾಡ್ತಿಯಲ್ಲ ಯಾವ ಮನಸ್ಸನ್ನು ಒಮ್ಮೆ ನಾನು ಭಗವಂತನ ಆ ಕಾಳಿಯ ಪಾದ ಪದ್ಮಗಳಿಗೆ ಅರ್ಪಿಸಿದ್ದೇನೆಯೋ ಪುನಃ ಅದೇ ಮನಸ್ಸನ್ನು ತೆಗೆದುಕೊಂಡು ಈ ತುಚ್ಛವಾದಂತಹ ಮೂಳೆ ಮಾಂಸಗಳ ಹಂತರವಾಗಿರತಕ್ಕಂತಹ ಈ ಶರೀರದ ಮೇಲೆ ಪುನಃ ಇಡಬೇಕೇನೆಯ ಏನು ಮಾತಾಡ್ತೇನೆ ಅದಾಗುವುದಿಲ್ಲ ಸಾಧ್ಯವಾಗುವುದಿಲ್ಲ ಆ ಭಕ್ತ ಅಥವಾ ಯೋಗಿ ಬಯಸಿದ್ರೂ ಕೂಡ ಆ ಮನಸ್ಸು ಪದೇ ಪದೇ ಅಲ್ಲಿಯೇ ಪರಮಾತ್ಮನ ಪಹದ ಪದ್ಮಗಳಿಗೆ ಹೋಗ್ತಾ ಇರ್ತದೆ ಯಾಕೆಂದ್ರೆ ನಿತ್ಯ ಯಾವುದು ಅಂತ ಅದಕ್ಕೆ ಒಂದ್ಸಲಿ ಗೊತ್ತಾಗ್ತದೆ ಈ ಮನಸ್ಸಿಗೆ ಒಮ್ಮೆ ಯಾವುದು ಸತ್ಯ ಯಾವುದು ನಿತ್ಯ ಪರ್ಮನೆಂಟ್ ಯಾವುದು ತೃಪ್ ಯಾವುದು ಅಂತ ಗೊತ್ತಾಗ್ಬಿಟ್ರೆ ಸಾಕು ಅದಕ್ಕೆ ಕನ್ವಿನ್ಸ್ ಆಗ್ಬಿಟ್ರೆ ಸಾಕು ಮತ್ತೆ ಶತಾಯ ಗತಾಯ ಅಂದ್ರೂ ಅದು ಅಸತ್ಯದ ಕಡೆ ಹೋಗುವುದೇ ಇಲ್ಲ ಅದ್ರ ಸ್ವಭಾವ ಅದ್ರ ಸ್ವಭಾವ ಈ ಉದಾಹರಣೆಗೆ ಸಾಮಾನ್ಯವಾದಂತಹ ಲೌಕಿಕ ವ್ಯವಹಾರಗಳು ಒಬ್ಬ ವ್ಯಕ್ತಿ ಅವನ ಜೊತೆಗೆ ವ್ಯವಹಾರ ಮಾಡ್ತಾ ಇರ್ತೇವೆ ಒಮ್ಮೆ ಯಾವಾಗಾದ್ರೂ ನಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅವನು ಪ್ರಾಮಾಣಿಕನಲ್ಲ ಆ ವ್ಯಕ್ತಿಯಲ್ಲಿ ಏನೋ ಒಂದು ದೋಷವಿದೆ ಅಂತ ಹೇಳಿದಾಗ ಮನಸ್ಸು ಎಷ್ಟೇ ಆಕರ್ಷಿತವಾಗಿದ್ರೂ ಕೂಡ ಆ ವ್ಯಕ್ತಿ ಸಡನ್ನಾಗಿ ಅಲ್ಲಿಂದ ಫೋಟೋಗಿಡುತ್ತೆ ರೆಬಲ್ ಮಾಡುತ್ತೆ ಮತ್ತು ರಿಪಲ್ ರಿಪಲ್ ಮಾಡುತ್ತೆ ಆಗುದಿಲ್ಲ ಅದ ಗುಣವನ್ನು ಹಿಡ್ಕೊಂಡು ಹೊರಟಿರುತ್ತೆ ಆ ವ್ಯಕ್ತಿಯಲ್ಲಿ ಆ ಗುಣ ಇದೆ ಅಂತ ಭಾಸವಾಗಿರುತ್ತೆ ಅದಕ್ಕೆ ಕೇವಲ ಭಾವಿಸಿರ್ತದೆ ಯಾವಾಗಾದ್ರ ಆ ಭಾವಿಸುವಿಕೆಗೆ ಆ ಭ್ರಮೆ ಅಂತಕ್ಕಂಥ ಹೋಗ್ತದೋ ಆವಾಗ ಓ ಇಲ್ಲಿ ರಮಿಸಬಾರದು ಎಲ್ಲಿ ಆ ಗುಣವಿದೆಯೋ ನಿಜವಾದ ಗುಣ ಎಲ್ಲಿದೆಯೋ ಅಲ್ಲಿ ರಮಿಸಬೇಕು ಅಂತ ಟರ್ನ್ ಹಾಗೆಯೇ ಈ ಭಕ್ತನಾದವನದು ಯೋಗಿ ಆದವನ ಈ ಪ್ರಾಪಂಚಿಕ ವಿಷಯ ವಸ್ತುಗಳಲ್ಲಿ ಯಾವಾಗ ದೋಷವನ್ನು ಕಂಡು ಇದು ಇಷ್ಟೇ ಅಂತ ದೋಷ ಕಾಣ್ತಾನೋ ತೋರಿಸ್ಬೇಕಷ್ಟೇ ದೋಷ ತೋರಿಸ್ಬಿಟ್ರೆ ಸಾಕದಕ್ಕೆ ನೀನ್ ಬೇಕಾಗಿರೋ ಎತ್ತಿ ಎತ್ತಿ ಆ ದೋಷವನ್ನು ತೋರಿಸ್ಬಿಟ್ರೆ ಸಾಕು ತಪ್ಪು ಕಂಡು ಹಿಡಿಯೋದಾದ್ರೆ ಪ್ರಪಂಚದಲ್ಲಿ ಕಂಡುಹಿಡಿಯಬೇಕು ಸಂಸಾರದಲ್ಲಿ ಆ ತಪ್ಪನ್ನು ಹುಡುಕಿ ಎತ್ತಿ ತೋರಿಸ್ಬೇಕು ಮನಸ್ಸಿಗೆ ಮನಸ್ಸಿನ ನೋಡೋ ಇದು ಇದರಲ್ಲಿ ಈ ದೋಷ ಇದೆ ಇದರಲ್ಲಿ ರಮಿಸಿದೆಯಾದ್ರೆ ಇದಕ್ಕೆ ಕಷ್ಟ ಎತ್ತಿ ತೋರಿಸಿದ್ರೆ ಸಾಕು ಅಷ್ಟು ಕೆಲಸ ನಾವು ಮಾಡಿದ್ರೆ ಸಾಕು ಇನ್ನು ಒಳ್ಳೆದು ಅದಾಗಲೇ ಮಾಡ್ತಾರೆ ಕೂಡ ಅದಕ್ಕೆ ಸತ್ಯ ಹೊರತು ಸತ್ಯವನ್ನು ಬಿಟ್ಟು ಅಸತ್ಯದಲ್ಲಿ ನೆಲೆಸುವಂತಹ ಬುದ್ಧಿ ಮನಸ್ಸಿಗಿಲ್ಲ ನೆಲೆಸ್ತಾ ಇದೆಯಲ್ಲ ಅಂತ ನಾವು ಕೇಳ್ಬೋದು ಅಂದರೆ ಅದಕ್ಕೆ ತೋರಿಸಿಲ್ಲ ನಾವು ಅಂತ ಅರ್ಥ ಅದು ತಪ್ಪು ತಿಳಿದುಕೊಂಡಿದೆ ಅದು ತಪ್ಪು ತಿಳಿದುಕೊಂಡಿದೆ ಅದನ್ನೇ ಭಾವಿಸ್ತಾ ಇದೆ ಲೌಕಿಕ ದೃಷ್ಟಿಯಿಂದಲೇ ನಾವು ನೋಡ್ಬೋದು ಈಗ ಅಷ್ಟೇ ನಾನು ಹೇಳಿದಂತೆ ಹೇಗೆ ಒಂದು ಲೌಕಿಕ ಜೀವನದಲ್ಲಿ ನಾವು ಒಬ್ಬ ವ್ಯಕ್ತಿ ಅವನೊಬ್ಬ ಶಠ ಅಥವಾ ಮೋಸಗಾರ ಎಂಬುದಾಗಿ ಒಮ್ಮೆ ನಮಗೆ ಖಚಿತವಾಯಿತು ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಆ ಮನಸ್ಸು ಅವನಿಂದ ಹೇಗೆ ವಾಪಸ್ ಹೇಳ್ಕೊಂಡು ಬಿಡುತ್ತೆ ಅಂದರೆ ಮನಸ್ಸಿಗೆ ಅದು ಇದೆ ಅಂತಾಯಿತು ಅದಕ್ಕೇನೋ ಪ್ರಾಮಾಣಿಕತನ ಬೇಕು ಅಂತಾಯ್ತು ಸತ್ಯ ಎಲ್ಲಿದೆ ಅಂತ ಅದು ಹುಡುಕುತ್ತೆ ಅಂತ ಆಯ್ತು ಅಸತ್ಯದಿಂದ ವಾಪಸ್ ಬರುತ್ತೆ ಅಂತಂಗ ಆಯ್ತು ಅದನ್ನು ಎತ್ತಿ ತೋರಿಸ್ಬೇಕು ಈ ಭಕ್ತನಾದ ಇಲ್ಲಿ ಇವನಿಗೇನಾಗುತ್ತೆ ಅಂತ ಹೇಳಿದ್ರೆ ಈ ಯೋಗಿಗೆ ಅಥವಾ ಭಕ್ತನಿಗೆ ನಿಜವಾದ ಆ ಪ್ರೇಮದಲ್ಲಿ ಅವನು ಮುರುಗಿದ್ದಾಗ ಭಗವಂತನ ಪಾದಪತ್ಮಗಳಲ್ಲಿ ಆ ಪ್ರೇಮವನ್ನು ಇಟ್ಟಿದ್ದ ಅಲ್ಲ ಆ ಪ್ರೇಮ ಅಂತಕ್ಕಂಥದ್ದು ಉಳಿದ ಎಲ್ಲ ವಿಷಯಗಳಲ್ಲೂ ಕೂಡ ಪ್ರಪಂಚವನ್ನು ನೋಡಿದಾಗ ಅದರಲ್ಲಿ ದೋಷವನ್ನೇ ನೋಡುವುದಿಲ್ಲ ಇದೀಗ ತುಂಬ ತಮಾಷೆಯಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಇಬ್ರು ದೋಷವನ್ನು ನೋಡೋದಿಲ್ಲ ಒಬ್ಬ ಮೂರ್ಖ ನಾನ ರೀತಿಯಲ್ಲಿ ಒಬ್ಬ ಮೂರ್ಖ ಯಾರಿಗೆ ಭಕ್ತಿ ಉದೇವೇ ಆಗಿಲ್ವೋ ಜ್ಞಾನ ಉದೇವೇ ಆಗಿಲ್ವೋ ಅವನು ಎಲ್ಲವನ್ನೂ ಕೂಡ ಇದರಲ್ಲಿ ದೋಷವೇ ಇಲ್ಲ ಅಂತ ಹೇಳಿ ಪ್ರಪಂಚದಲ್ಲಿ ರಮಿಸ್ತಾನೆ ಅವನೊಬ್ಬ ಇನ್ನೊಬ್ಬ ಯಾರು ಅಂದ್ರೆ ಯಾರಿಗೆ ಭಕ್ತಿ ಆದರೆ ದೃಢವಾಗಿ ನೆಲೆ ನಿಂತಿದೆಯೋ ಅವನಿಗೆ ಹೊರಗಡೆ ಕಾಣ್ತಾ ಇರೋದೆಲ್ಲ ಭಕ್ತಿಯ ಸ್ವರೂಪವೇ ಪ್ರೇಮದ ಸ್ವರೂಪವೇ ಅವನಲ್ಲಿ ಉಲ್ಟ ಇಬ್ರಲ್ಲೂ ನೋಡಲಿಕ್ಕೆ ಮೇಲ್ನೋಟಕ್ಕೆ ಒಂದಿಗೆ ಇಬ್ಬರೂ ಕೂಡ ತಪ್ಪನ್ನು ಹುಡುಕುವುದಿಲ್ಲ ಒಬ್ಬ ಮೌಢ್ಯದಿಂದ ತಪ್ಪನ್ನು ಹುಡುಕುವುದಿಲ್ಲ ಇನ್ನೊಬ್ಬ ಜ್ಞಾನದಿಂದ ಪ್ರೀತಿಯ ಆಧಿಕ್ಯದಿಂದ ಪ್ರೇಮದ ಸ್ವರೂಪನಾದಂತಹ ಭಗವಂತನೇ ಈ ಪ್ರಪಂಚವನ್ನ ಎಲ್ಲವನ್ನೂ ಈಶಾವಾಕ್ಯೋಪನಿಷತ್ ಅದರೊಳಗೆ ಇದೆಯಲ್ಲ ಈಶಾವಾಕ್ಯರ್ವಂ ಯತ್ಕಿಂಚ ಜಗತ್ಯ ಹಾಗೆ ಜಗತ್ನಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಆ ಪರಮಾತ್ಮನ ಸ್ವರೂಪದಿಂದ ಮುಚ್ಚಬೇಕು ಆ ಉಪನಿಷತ್ ಹೇಳಿದಾಗೆ ಇವನು ಪ್ರೇಮ ಸ್ವರೂಪನಾದಂತಹ ಭಗವಂತನಿಂದ ಈ ಏನೇನು ನೋಡ್ತಾನೋ ಏನೇನು ಕೇಳ್ತಾನೋ ಏನೇನು ಮಾತನಾಡ್ತಾನೋ ಏನೇನು ಚಿಂತಿಸ್ತಾನೋ ಅದೆಲ್ಲವನ್ನು ಮುಚ್ಚಿಬಿಡ್ತಾನ ಹೀಗಾಗಿ ಅವನು ಬೇರೆ ಏನು ದೋಷವನ್ನು ಕಾಣಬಲ್ಲ ಕಾಣಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ಒಂದು ದೃಷ್ಟಿಯಿಂದ ಈ ಭಕ್ತನ ದೃಷ್ಟಿಯಿಂದ ಅವನಿಗೆ ಪ್ರಪಂಚ ಪ್ರಪಂಚವನ್ನು ನೋಡುವಾಗಲೂ ಕೂಡ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಪ್ರತಿಕ್ಷಣಂ ಅವಿಚ್ಛಿನ್ನಂ ವರ್ಧಮಾನಂ ಭಕ್ತಿ ಜಾಸ್ತಿ ಆಗುತ್ತೆ ಅದೇ ಮೂರ್ಖನಿಗೆ ಈ ಪ್ರಪಂಚದಲ್ಲಿ ರಮಿಸಿದ್ರೆ ಭಕ್ತಿಯ ಮಾತೇ ಇಲ್ಲ ಭಕ್ತಿಯ ಮಾತೇ ಇಲ್ಲ ಅದು ತನ್ನ ಭುವನಮೋಹಿನಿ ಮಾಯನ್ನು ಕಟ್ಟ್ಬಿಡುತ್ತೆ ಶ್ರೀರಾಮಕೃಷ್ಣ ಹೇಳಲಾಗಿದೆ ಕಟ್ಟ ಹಾಕ್ಬಿಡ್ತದೆ ಮೋಹದಿಂದ ಕಟ್ಟಾಕ್ಬಿಡುತ್ತೆ ಭಕ್ತಿ ಬೆಳೆಸ್ಕೊಳ್ಳಿ ಬಿಡುವಿಲ್ಲ ಇದು ಅವರಿಬ್ಬರಲ್ಲಿ ಇರ್ತಕ್ಕಂತಹ ವ್ಯತ್ಯಾಸ ಶ್ಯಾಮ ಕುಂಜ ವನ ಜಮುನಾ ಶ್ಯಾಮ ಕುಂಜ ಕುಂಜ ಕಾನನ ಅದರಿಂದ ನೋಡ್ತಾ ಇದ್ದೀನಿ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ ಇವತ್ತು ಅಂತ ಗೋಪಿ ಹೇಳ್ತಾ ಇದ್ದಾಳೆ ಯಮುನ ಶ್ಯಾಮ ಯಮುನೆಯು ಕೂಡ ಸೂರ್ಯನ ಪುತ್ರಿ ಆದಂತಹ ಯಮುನಿಯೂ ಕೂಡ ಇವತ್ತು ಕಪ್ಪಾಗಿ ಕಾಣ್ತಾ ಇದ್ದಾಳಲ್ಲ ಶ್ಯಾಮ ಗಗನ ಘನ ಘಟ ಛೈ ಹೇ ಈ ಕಪ್ಪು ಅಂತಕ್ಕಂಥದ್ದು ಆಕಾಶವನ್ನು ಮತ್ತೆ ಮೋಡವನ್ನು ಎಲ್ಲವನ್ನೂ ಕೂಡ ಆವರಿಸಿಕೊಂಡಿದ್ಯಲ್ಲ ದವಾದಂತಹ ಈ ಕಪ್ಪು ಆವರಿಸ್ಕೊಂಡಿದೆಯಲ್ಲ ಇವತ್ತು ಸಬರಂಗನ ಮೇ ಶ್ಯಾಮ ಭರೋಹೆ ಎಲ್ಲ ಯಾವ ಬಣ್ಣವನ್ನು ನೋಡಿದ್ರು ಬೇರೆ ಗೋಪಿಯವರು ತೋರಿಸ್ತಾ ಇದ್ದಾರೆ ಬೇರೆ ಗೋಪಾಲಕರು ತೋರಿಸ್ತಾ ಇದ್ದಾರೆ ನೋಡೋ ಕಾಮನಬಿಲ್ಲು ಅಂತ ಆ ಕಾಮನಬಿಲ್ಲು ನೋಡಿದ್ರೆ ಬರೀ ಕಪ್ಪಾಗಿ ಕಾಣಿಸ್ತಾ ಇದೆ ಅದರಲ್ಲಿ ಆ ಏಳು ವರ್ಣಗಳು ಕಾಣಿಸ್ತಾ ಇಲ್ಲ ನನಗೆ ಎಲ್ಲಿ ಬೇರೆ ಬೇರೆ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಸುಂದರವಾಗಿದೆ ಪುಷ್ಪ ಅಂತ ಹೇಳಿದ್ರೆ ಆ ಪುಷ್ಪವೂ ಕಪ್ಪಾಗಿ ಕಾಣಿಸ್ತಾ ಇದೆ ಇಲ್ಲಿ ಈ ಮರ ನೋಡಿ ಇದು ಸುಂದರವಾಗಿ ಕಾಣಿಸ್ತಾ ಇದೆ ಇದು ಕಪ್ಪಾಗಿ ಕಾಣಿಸ್ತಾ ಇದೆ ಈ ಗೋಗಳು ನೋಡಿ ಅಂದ್ರೆ ಎಲ್ಲ ಕಪಿಲೆ ಗೋವು ಎಲ್ಲ ಕಪ್ಪಾಗೆ ಕಾಣಿಸ್ತಾ ಇದೆ ಏನ್ ಮಾಡುದು ಲೋಕ ಕಹತಯ ಬಾತ್ ನೈಹೇ ನಾನು ಈ ರೀತಿ ಯಾವಾಗ ಹೇಳ್ತಾ ಇದ್ದೀನೋ ನನ್ನ ಅನುಭವವನ್ನ ನನ್ನ ಸುತ್ತಮುತ್ತಲು ಇರತಕ್ಕಂತ ಜನ ಹೇಳ್ತಾ ಇದ್ದಾರೆ ಯಾರೋ ಹೊಸ ಮಾತಿದೆಯಲ್ಲ ಹೊಸ ಒಂದು ವಿಷಯ ನಮ್ಗೆ ಗೊತ್ತಾದಂಗಿದೆಯಲ್ಲ ನಾವು ಇಲ್ಲಿವರೆಗೂ ಕೇಳಿದ್ವಿ ಕಾಮಾಲೆ ಆದ್ರೆ ಕಣ್ಣಿಗೆ ಎಲ್ಲೂ ಹಳ್ಳಿಯಾಗಿ ಕಾಣಿಸ್ತೇ ಅಂತ ಈಗ ನೀನು ಹೇಳ್ತಾ ಇದ್ಯಾ ಇರ್ತಕ್ಕಂಥದನ್ನು ಕಪ್ಪ ಕಾಣಸ್ತಾ ಇದೆ ಅಂತ ಇದು ಹೊಸ ವಿಷಯ ನಮ್ಗೆ ಇವತ್ತೇ ಗೊತ್ತಾಗಿದ್ದು ಅಂತ ಎಲ್ಲ ಹಳ್ಳಿಯವರು ಹೇಳ್ತಾ ಇದ್ದಾರಂತ ಮೇ ಬೌರಿ ಮೇ ಬೌರಿ ನಾನು ಹುಚ್ಚಿ ಅಂತ ಲೋಕದ ಜನರು ಆಡ್ಕೊಳ್ತಾ ಇದ್ದಾರೆ ಈಕೆ ಈಕೆಗೆ ನಿಜವಾಗ್ಲೂ ಹುಚ್ಚೆ ಹಿಡಿದು ಹೋಗಿದೆ ಯಾಕಂದ್ರೆ ಎಲ್ಲ ಕಡೆ ಕಪ್ಪ ಕಪ್ಪ ಕಾಣಿಸ್ತಾ ಇದೆಯಲ್ಲ ಕಣ್ಣಿನ ದೋಷವೂ ಇರ್ಲಿಕ್ಕಿಲ್ಲ ಕಣ್ಣಿನ ದೋಷ ಇದ್ರೆ ಬೇರೆ ಏನೋ ಕಾಣಿಸುತ್ತೆ ಆದ್ರೆ ಎಲ್ಲ ಕಪ್ಪ ಕಾಣಿಸ್ತಾ ಇದೆಯಲ್ಲ ಎಲ್ಲ ಕಡೆ ಓಡೋಸ್ತಾ ಇದೆಯಲ್ಲ ಹಿಡ್ಕೊಳಕೆಗಳು ಕಿ ಲೋಗನ ಹೀ ಕಿ ಶ್ಯಾಮ ಕುರರಿಯ ಬದಲ ಗೈ ಹೇ ಏನಿದು ಇಡೀ ಪ್ರಪಂಚವೇ ಕೂಡ ಕಪ್ಪಾಗಿ ಕಪ್ಪು ಬಣ್ಣದ್ದಾಗಿ ಏನಾದರೂ ಯಾವತ್ತಾದರೂ ಮಾರ್ಪಾಡು ಆಗ್ಬಿಡ್ತಾ ಅಂತ ನನಗೆ ಸಂಶಯ ಉಂಟಾಗ್ತಾ ಇದೆ ಚಂದ್ರ ಸಾರ ಚಂದ್ರನ ಮಧ್ಯದಲ್ಲಿ ನೋಡ್ತಾ ಇದ್ದೀನಿ ಬಿಡಿಯ ಕಾಣಬೇಕಾಗಿರೋ ಚಂದ್ರ ಕಪ್ಪ ಕಾಣ್ತಾ ಇದ್ದಾನೆ ರವಿ ಸಾರ ಸೂರ್ಯನ ಸಾರ ಆ ಮಧ್ಯದಲ್ಲಿರ್ತಕ್ಕಂತಹ ಸೂರ್ಯನ ಮಧ್ಯದಲ್ಲಿರ್ತಕ್ಕಂತಹ ಜಾಗವು ಕೂಡ ಕಪ್ಪ ಕಾಣ್ತಾ ಗ್ರಹಣವೇನೋ ಇಲ್ಲ ಮೃಗಮದ ಶ್ಯಾಮ ಕಾಮ ಬಿಜ್ ಹೆ ಮೃಗಮದ ಆ ಇದನ್ನು ನೋಡ್ತಾ ಇದ್ದೀನಿ ಮೃಗವನ್ನು ನೋಡ್ತಾ ಇದ್ದೀನಿ ಯಾವುದನ್ನ ಆ ಜಿಂಕೆಯನ್ನು ನೋಡ್ತಾ ಇದ್ದೀನಿ ಆ ಜಿಂಕೆಯು ಕೂಡ ಕಪ್ಪಾಗಿ ಕಾಣಿಸ್ತಾ ಇದೆ ನನಗೆ ಏನಾಗಿದೆ ಶ್ಯಾಮ ಕಾಮ ಬಿಜಿ ಕಾಮವನ್ನು ಜಯಿಸುವಂತಹ ಆ ಕಪ್ಪು ವರ್ಣ ಇವತ್ತು ಎಲ್ಲವನ್ನೂ ಆಕ್ರಮಿಸಿಕೊಂಡು ಬಿಟ್ಟಿದೆ ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ ಜಗತ್ತಿನಲ್ಲಿ ನೀಲಕಂಠಕೋ ಕಂಠ ಶ್ಯಾಮ ನೀಲಕಂಠ ಅಂದರೆ ಶಿವ ಅಲ್ಲ ಶಿವ ಅಲ್ಲ ಇನ್ನೊಬ್ಬ ನೀಲಕಂಠ ಇದನ್ನು ಎಲ್ಲ ಗರಿ ಹೀಗಾಕೊಂಡು ಅವನು ಮಳೆಗಾಲದಲ್ಲಿ ನೃತ್ಯ ಮಾಡ್ತಾನೆ ಅವನು ನೀಲಕಂಠ ಅವನಿಗೂ ನೀಲಕಂಠ ಅಂತ ಹೆಸರು ಸಂಸ್ಕೃತದಲ್ಲಿ ನೀಲಕಂಠಕ್ಕೂ ಕಂಠ ಶ್ಯಾಮಹೇ ಆ ನವಿಲಿನ ಕುತ್ತಿಗೆ ಕಪ್ಪಾಗಿ ಕಾಣಿಸ್ತಾ ಇದೆ ಮನೋ ಶ್ಯಾಮತ ಬೇಲಗೈ ಈ ಕಪ್ಪು ಅಂತಕ್ಕಂಥದ್ದು ಏನೋ ಎಲ್ಲ ಕಡೆ ಕರ್ಡುಬಿಟ್ಟಿದೆ ಏನೋ ಪೇಂಟ್ ಮಾಡಿದ ಹಾಗೆ ಎಲ್ಲ ಕಡೆ ಚಿತ್ರಪಟ ಇಡೀ ಜಗತ್ತೇ ಚಿತ್ರಪಟ ಅಂಬಂತೆ ಭಾವಿಸಿದ್ರೆ ಹೇಗೆ ಎಲ್ಲ ಕಡೆ ಕಪ್ಪು ಮಸಿ ಬಳಿದ್ರೆ ಹೇಗೆ ಇರುತ್ತೆ ಹಾಗೆ ಕಾಣಿಸ್ತಾ ಇದೆ ನನಗೆ ಶ್ರುತಿಕೋ ಅಕ್ಷರ ಶ್ಯಾಮ ದೇಹಿಯತೆ ಇದೆಂತಹ ಹುಚ್ಚಿ ಅಂದರೆ ಅಕ್ಷರಗಳು ಕೂಡ ಶ್ಯಾಮವಾಗಿ ಕೇಳಿಸ್ತಾ ಇದ್ದಾರೆ ಯಾವ ಯಾವ ಕ್ಷಾಡವರೆಗೆ ಹೇಳ್ತಾ ಇದ್ರು ಕೂಡ ಬೇರೆ ಬೇರೆ ವಾಕ್ಯಗಳನ್ನ ಪದಗಳನ್ನು ಹೇಳ್ತಾ ಇದ್ರು ಕೂಡ ಎಲ್ಲ ಶ್ಯಾಮ ಶ್ಯಾಮ ಅಂತ ಕೇಳಿಸ್ತಾ ಇದ್ದ ದೀಪ ದೀಪ ಶಿಖಾಪರ ಶ್ಯಾಮ ತೈ ದೀಪದ ಶಿಖೆ ದೀಪದ ಶಿಖೆಯಲ್ಲೂ ಕೂಡ ಅಕ್ಕಪ್ಪು ವರ್ಣ ಕಾಣಿಸ್ತಾ ಇದೆಯಲ್ಲ ನನಗೆ ಏನಾಗ್ಬಿಟ್ಟಿದೆ ನನಗೆ ಇವತ್ತು ನರ ದೇವನ ಕಿ ಕೌನ ಕಥಾ ಹೇ ಸಾಮಾನ್ಯವಾದಂತಹ ಈ ಮನುಷ್ಯರ ಮತ್ತು ಈ ದೇವತೆಗಳ ಮಾತು ಬಿಟ್ಬಿಡಿ ಇವರದಲ್ಲ ಮಾತು ಬಿಟ್ಬಿಡಿ ಇವರದೆಲ್ಲ ಏನೂ ಇಲ್ಲ ಅಖಿಲ ಬ್ರಹ್ಮ ಚಬಿ ತ್ಯಾಮಮಯಿ ಇಡೀ ಬ್ರಹ್ಮನ ಬಣ್ಣವೇ ಕೂಡ ಇವತ್ತು ಕಪ್ಪಾಗಿ ಕಾಣಿಸ್ತಾ ಇದೆ ಬ್ರಹ್ಮನೇ ಕಪ್ಪುಮಯವಾಗಿ ಕಾಣಿಸ್ತಾ ಅಂತ ಹೇಳಿ ಆ ಗೋಪಿ ಹೇಳ್ತಾರೆ ಕೃಷ್ಣನ ಪ್ರೇಮದಿಂದ ಹುಚ್ಚಾದಂತಹ ಗೋಪಿಗೆ ಇಡೀ ಜಗತ್ತು ಕೂಡ ತನ್ನ ಪ್ರಿಯತಮನ ಶರೀರದ ವರ್ಣವಾದಂತಹ ಆ ಆ ಶ್ಯಾಮ ವರ್ಣವೇ ಎಲ್ಲ ಕಾಣಿಸ್ತಾ ಇದೆ ಇದು ಹೇಗಪ್ಪ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಅವ್ರನ್ನ ಅಸೋಸಿಯೇಷನ್ ಆಫ್ ಥಾಟ್ಸ್ ಅಂತ ಕರೀತಾರೆ ಅದು ಹೇಗಾಗುತ್ತೆ ಅಂತ ಅವರು ಒಮ್ಮೆ ಹೇಳ್ತಾ ಚೈತನ್ಯ ದೇವನಿಗೆ ಯಾವಾಗ ಈ ನದಿಯವನ್ನ ಆ ಒಂದು ಆ ನೆಂದಾಗ ತಕ್ಷಣ ಅವನಿಗೆ ಆ ಇದು ನೆನಪಾಗ್ತಾ ಇತ್ತು ಕೃಷ್ಣ ನೆನಪಾಗ್ತಾ ಇತ್ತು ಹೇಗದು ಅಂತ ಹೇಳಿದ್ರೆ ಆ ನದಿಯಾದ ತೀರದ ಮಣ್ಣಿನಿಂದ ಖೋಲನ್ನು ಮಾಡ್ತಾರೆ ಖೋಲ್ ಆ ಒಂದು ಒಂದು ಬಗೆಯಾದಂತಹ ಒಂದು ವಾದನ ಚರ್ಮ ವಾದನ ಖೋಲ್ ಆ ಮಣ್ಣಿನಿಂದ ಮಾಡ್ತಕ್ಕಂಥ ಮೃತ್ತಿಕೆಯನ್ನು ಮಾಡ್ತಕ್ಕಂಥದ್ದು ಆ ವಾದನ ಆ ವಾದನ ನೆನ್ಪಾದ ತಕ್ಷಣ ಏನು ನೆನಪಾಯಿತು ಸಂಕೀರ್ತನ ನೆನಪಾಯಿತು ಆ ವಾದನ ಇಟ್ಕೊಂಡು ಮಾಡೋದು ಸುಮ್ಮನೆ ಹೀಗೆ ಬಾಯಿ ಹೊಡ್ಕೊಳ್ಬೇಕಾ ಇಲ್ಲ ಕೃಷ್ಣನ ಸಂಕೀರ್ತನೆ ಮಾಡುವಂತಹ ವಾದನ ಅದು ಹೋಲಿ ಹರಿನಾಮ ಸಂಕೀರ್ತನೆ ಹರಿನಾಮ ಅಂತ ಹರಿ ನೆನ್ಪಾಯ್ತು ಹರಿ ಅಂತ ಹಾ ಅಲ್ಲೇ ನೆನ್ಪೋಯ್ತು ಹಾಗೆ ಆ ಅಸೋಸಿಯೇಷನ್ ಆಫ್ ಥಾಟ್ ಹೇಗೆ ಈಗ ನಮಗೆ ಹೇಗೆ ಅದು ಮಾತಿನ ಮಾತು ಮಾತಿನ ಮಾತು ಎಳ್ಕೊಂಡು ಹೋಗುತ್ತಲ್ಲ ಹಾಗೆ ಅವರಿಗೆ ಏನು ನೋಡಿದ್ರು ಕೂಡ ಆ ಬ್ರಹ್ಮನ ಅಥವಾ ಆ ಪರಮಾತ್ಮನ ಬಳಿಗೆ ಅದು ಎಲ್ಲ ಹೇಳ್ಕೊಂಡು ಹೋಗುತ್ತೆ ದೃಶ್ಯ ಶ್ರವಣ ವಾಕ್ ಮತ್ತೆ ಚಿಂತನೆ ಎಲ್ಲವೂ ಕೂಡ ಆ ಭಗವಂತನ ಪಾದಪತ್ಮದ ಬಳಿಗೆ ಎಳ್ಕೊಂಡು ಹೋಗುತ್ತೆ ಅದು ಆ ಪ್ರೇಮದ ಒಂದು ಕರಾಮತ್ತು ಕಾನನ ದೂಸರೋ ನಾಮ ಸುನೈ ನಹಿ ನನ್ನ ಕಿವಿಗಳು ಎಂದೂ ಕೂಡ ಬೇರೆಯ ಹೆಸರನ್ನು ಕೇಳೇ ಇಲ್ಲ ಏಕಹಿ ರಂಗ ರಂಗೋ ಮಹಡೋರು ನನ್ನ ಈ ಜೀವನ ಅಂತಕ್ಕಂತಹ ಜೀವದ ಸೂತ್ರ ಅಂತಕ್ಕಂಥದ್ದು ಡೋರೋ ಅಂದ್ರೆ ಹಗ್ಗ ಈ ಜೀವದ ಸೂತ್ರ ಒಂದೇ ನಾಮವನ್ನ ಆ ಶ್ಯಾಮ ಅಥವಾ ಕೃಷ್ಣ ಅಂತಕ್ಕಂಥ ಒಂದೇ ನಾಮವನ್ನ ಹಗಲು ಎರಡು ಉಚ್ಚಾರ ಮಾಡ್ತಾ ಇದೆ ಉಸಿರು ಉಸಿರು ಬಿಡ್ತೀನಿ ಕೃಷ್ಣ ಉಸಿರು ತಗೊಳ್ತೀನಿ ಕೃಷ್ಣ ಉಸಿರು ಬಿಡ್ತೀನಿ ಕೃಷ್ಣ ಉಸಿರು ತೆಗೆದುಕೊಳ್ತೀನಿ ಕೃಷ್ಣ ಹಾಗೆ ದ್ರೋಕಿಯು ದೂಸರು ನಾಮ ಕಢೈ ಅಪ್ಪಿತಪ್ಪಿಯು ಕೂಡ ಬೇರೆಯ ಹೆಸರನ್ನು ನಾನು ಉಚ್ಚರಿಸುವುದಿಲ್ಲ ರಸನ ಮುಖ ಬಾಂಧಿ ಹಲಾಹಲ ಬೋರು ಒಂದು ವೇಳೆ ಅಪ್ಪಿತಪ್ಪಿ ಈ ರೀತಿ ಆಯ್ತು ಅಂತ ಹೇಳ್ರೆ ನನ್ನ ಗಮನಕ್ಕೆ ಬರದೆ ಹೀಗೆ ಆಯ್ತು ಅಂತ ಹೇಳಿದ್ರೆ ನನ್ನ ಬಾಯಿಯನ್ನ ನಾನು ಶಾಶ್ವತವಾಗಿ ಮುಚ್ಚಿಬಿಡ್ತೇನೆ ಹಾಗೆ ಆ ಮುಚ್ಚುವುದಕ್ಕಿಂತ ಮುಂಚೆ ನನ್ನ ನಾಲಿಗೆಯನ್ನ ಹಲಾಹಲವೆಂಬತಕ್ಕಂತಹ ಘೋರವಾದಂತಹ ವಿಷಯದಲ್ಲಿ ಅದ್ದಿ ನಂತರ ಬಾಯಿಯನ್ನು ಮುಚ್ಚಿಬಿಡ್ತೇನೆ ಅದು ತಾಯ್ತೇನೆ ಠಾಕೂರ್ ಠಾಕೂರ್ ಅನ್ನೋತಕ್ಕಂಥ ಭಕ್ತ ಠಾಕೂರ್ ಅನ್ನುವಂತ ಒಬ್ಬ ಭಕ್ತ ಠಾಕೂರ್ ಚಿತ್ತ ಕಿ ವೃತ್ತಿಯ ಹೈ ಹಮ ಕೈತೇ ಹುಚ್ಚೇಕ ಜೈನ ಭೋರೋ ನನ್ನ ಚಿತ್ತ ವೃತ್ತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನ ನಾನು ಏನ್ ಮಾಡಿದ್ರು ನನ್ನ ಪ್ರಯತ್ನ ಪಟ್ಟರು ಇನ್ನದನ್ನ ಬೇರೆ ರೀತಿಯಾಗಿ ಕೀರ್ಸ್ಲಿಕ್ಕೆ ಸಾಧ್ಯವಿಲ್ಲ ಇದು ಅಭ್ಯಾಸದ ಫಲ ಆ ಪ್ರೇಮದ ಫಲ ಅಂದ್ರೆ ಇದು ಕೊನೆಗೆ ಇವನು ಅವನು ವಶವಾಗಿರ್ತಾನೆ ಈ ಪ್ರೇಮಿ ಅಥವಾ ಭಕ್ತ ಅಂತಕ್ಕಂಥದ್ದನ್ನು ಭಗವಂತನ ವಶವಾಗುತ್ತೆ ಸರ್ ಇವನ ಹಿಡಿತದಲ್ಲಿ ಇವನು ಮನಸ್ಸಿರುವುದಿಲ್ಲ ಸುಮ್ಮನೆ ಅದು ಅವನ ಪಾದಪ್ರಮಗಳ ಕಡೆಗೆ ಹರಿತಾ ಹೋಗ್ತಿದೆ ಬಾವರಿ ವೇ ಅಂಕಿಯಾ ಜರಿ ಈ ಹುಚ್ಚು ಕಣ್ಣುಗಳು ಶ್ಯಾಮನನ್ನು ನೋಡುವುದು ಬಿಟ್ಟು ಬೇರೆ ಯಾವುದನ್ನು ನೋಡಿದ್ರೆ ಜರಿ ಸುಟ್ಟು ಹೋಗ್ಲಿ ಜೋ ಸಾವರೋ ಚಾಡಿ ನಿಹಾರತಿ ಗೋರು ಯಾವುದು ಕಪ್ಪನ್ನು ಬಿಟ್ಟು ಬಿಡಿಯದನ್ನು ನೋಡ್ತೋ ಅಂತಾ ಕಣ್ಣುಗಳು ಹುಚ್ಚು ಕಣ್ಣುಗಳು ಅಂತಾ ಕಣ್ಣುಗಳನ್ನು ಹುಟ್ಟು ಹಾಕ್ತೇನೆ ನಾನು ಅಂತ ಈ ಠಾಕೂರ್ ಅನ್ನುವಂತಹ ಈ ಭಕ್ತ ಹೇಳ್ತಾನೆ ಅದನ್ನೇ ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಪುನಃ ಪುನಃ ಪುನಃ ಉಚ್ಚರಿಸ್ತಾನೆ ಯೋಮಾನ್ ಪಶ್ಯತಿ ಸರ್ವತ್ರ ಈ ಭಕ್ತನ ಗುಣ ಯಾವ ರೀತಿ ಎಲ್ಲ ಕೂಡ ಎಲ್ಲ ಕಡೆ ಎಲ್ಲೆಲ್ಲೇ ನೋಡ್ತಾನೋ ಯೋಮಾನ್ ಪಶ್ಯತಿ ಸರ್ವತ್ರ ನೋಡಿದ್ದೆಲ್ಲ ಕೂಡ ನಾನೇ ಅವನಿಗೆ ಅವನಿಗೆ ನನ್ನ ಬಿಟ್ಟು ಯಾರಲ್ಲೂ ಕೂಡ ಬೇರೆಯವರು ಕಾಣಿಸೋದಿಲ್ಲ ಅವ್ರವ್ರು ಕಾಣಿಸೋದಿಲ್ಲ ಅವನಿಗೆ ಆ ಜೀವ ಕಾಣಿಸ್ಲೂ ಇಲ್ಲ ಅದು ಭೇದ ಕಾಣಿಸಲೂ ಇಲ್ಲ ನಾನೇ ಕಾಣಿಸ್ತೇನೆ ಅವನಿಗೆ ಸರ್ವಂಚೆ ಮಹಿಪಶ್ಯ ಸರ್ವಂಚೆ ಮಹಿಪಶ್ಯ ನನ್ನೊಳಗೆ ಎಲ್ಲವನ್ನೂ ನೋಡ್ತಾನೆ ಎಲ್ಲವೂ ನನ್ನ ಅಧೀನವಾಗಿರ್ತಕ್ಕಂತೆ ಎಲ್ಲರಲ್ಲೂ ನಾನು ನನ್ನಲ್ಲಿ ಎಲ್ಲರೂ ಈ ದೃಷ್ಟಿ ಆ ಬಸ್ಸನಿಗೆ ಬಂದ್ಬಿಡುತ್ತಂತೆ ನೋಡಿ ಎಂತ ವಿಚಿತ್ರವಾದ ದೃಷ್ಟಿಯಲ್ಲಿ ತ್ಯಾಹಂ ನ ಪ್ರಣಶ್ಯಾಮಿ ಅಂಥವನಿಗೆ ಮಾತ್ರ ನಾನು ಸಾಯುವುದಿಲ್ಲ ನ ಪ್ರಣಶಾಮಿ ಇದು ಅಕ್ಷರಾರ್ಥ ಇದೆ ಅಂದರೆ ಯಾವತ್ತೂ ಕೂಡ ನನ್ನ ದೃಷ್ಟಿ ಅವನಲ್ಲಿ ನೆಟ್ಟಿರ್ತದೆ ಹಾಗೆ ಅವನ ದೃಷ್ಟಿ ನನ್ನಲ್ಲಿ ನೆಟ್ಟಿರ್ತದೆ ಅವನಿಗೆ ನನ್ನನ್ನು ನೋಡುವುದರಲ್ಲಿ ಯಾವ ವ್ಯವಧಾನವೂ ಇಲ್ಲ ಡಿಸ್ಟರ್ಬ್ ಆಯಿತು ಅಂತೇ ಇಲ್ಲ ಇವ್ ಯಾವನಪ್ಪ ಯಾವನೋ ಒಬ್ಬ ಕರಡಿ ನುಗ್ಗ್ದಲ್ಲಿ ನುಗ್ಗ್ದಲ್ಲಪ್ಪಾ ನನ್ನ ಪೂಜೆಯಲ್ಲಿ ಅಂತ ಹೇಳುವುದಿಲ್ಲ ಯಾಕೆಂದ್ರೆ ಅಭ್ಯಾಗತ ಬಂದೂನು ಕೂಡ ಅವನ ಕೃಷ್ಣನೇ ಆ ಪರಮಾತ್ಮನೆ ಅಂತ ಯಾಕಂದ್ರೆ ಅಲ್ಲಿ ನೋಡ್ತಾ ಇರ್ತಾನೆ ಸರ್ವಂಜ ಮೈ ಪಶ್ಯ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವ ಹೀಗಾಗಿ ಎಲ್ಲರಲ್ಲೂ ನಾನೇ ಕಾಣೋದ್ರಿಂದ ಅವನಿಗೆ ನಾನು ಸಾಯುವುದಿಲ್ಲ ನನ್ನ ಕುರಿತಾದಂತಹ ಚಿಂತನೆ ಅವನಲ್ಲಿ ಸಾಯುವುದಿಲ್ಲ ಹಾಗೆಯೇ ಸಚಮೇನ ಪ್ರಣಶತಿ ನನಗೂ ಕೂಡ ಅವನು ಸಾಯುವುದಿಲ್ಲ ನಾಶವಾಗುವುದಿಲ್ಲ ನನ್ನ ಮಟ್ಟಿಗೂ ಕೂಡ ಆ ಭಕ್ತ ಎಂದೆಂದಿಗೂ ಇರ್ತಾನೆ ನನ್ನಲ್ಲಿ ಹೃದಯವನ್ನು ಇಟ್ಟಂತಹ ಆ ಭಕ್ತ ಅವನಲ್ಲಿ ನನ್ನ ಹೃದಯವನ್ನು ನಾನು ಇಡ್ತೇನೆ ಪರಸ್ಪರ ತನ್ನ ಹೃದಯವನ್ನು ಭಕ್ತ ಭಗವಂತನಲ್ಲಿ ಇಡ್ತಾನೆ ಭಗವಂತನು ತನ್ನ ಹೃದಯವನ್ನು ಭಕ್ತನ ಹೃದಯದಲ್ಲಿ ಇಡ್ತಾನೆ ಇದು ಪರಸ್ಪರ ಪ್ರೇಮಿ ಉಪನಿಷತ್ತು ಇನ್ನೊಂದು ಮಾತಲ್ಲಿ ಹೇಳುತ್ತೆ ಈ ಅಮೃತತ್ವ ಬಗ್ಗೆ ಹೇಗೆ ಅಮೃತತ್ವ ಸಿಗುತ್ತೆ ಭಕ್ತಿಯಿಂದ ಅಂತ ಎತ್ತ ಅನ್ಯತ್ ಪಶ್ಯತಿ ಸಾಂದೋಪಿ ಉಪನಿಷತ್ತು ಎತ್ರನ ಅನ್ಯತ್ ಪಶ್ಯತಿ ನಾ ಅನ್ಯತ್ ಶೃಣೋತಿ ಎಲ್ಲಿ ಅವನು ಇನ್ನೊಂದನ್ನು ನೋಡುವುದಿಲ್ಲ ಇನ್ನೊಂದು ಅಂದರೆ ಪ್ರಪಂಚವನ್ನು ಒಂದು ಅಂದರೆ ಅವನೇ ಉಪನಿಷತ್ತಲ್ಲಿ ಒಂದು ಅಂದರೆ ಯಾವತ್ತಾದ್ರೂ ಏಕ ಅಂತ ಹೇಳಿದ್ರೆ ಅವನೇ ಅಂತ ಲೆಕ್ಕ ಅವನು ಬಿಟ್ಟರೆ ಬೇರೆ ಏನು ಯಾರಿಲ್ಲ ಎಲ್ಲ ತೋರಿಕೆ ನಾ ಅನ್ಯತ್ ಪಶ್ಯತಿ ಎತ್ರ ನಾ ಅನ್ಯತ್ ಶುಣೋತಿ ಇನ್ನೊಂದನ್ನು ಕೇಳುವುದಿಲ್ಲವೋ ಪರಮಾತ್ಮ ವಿನ ಇನ್ನೊಂದನ್ನು ಎಲ್ಲಿ ಕೇಳುವುದಿಲ್ಲವೋ ನಾ ಅನ್ಯದ್ ವಿಜಾನಾದ ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನು ತಿಳಿಯುವುದಿಲ್ಲವೋ ಇದೊಂದು ಜೀವ ಇದಕ್ಕೆ ಇಂತಿಂತ ಉಪಾಧಿ ಇದೆ ಅಂತ ಒಂದು ತಿಳಿಯುವುದೇ ಎಲ್ಲವೂ ಪರಮಾತ್ಮವ್ಯ ಅಂತಲೇ ಅವನಿಗೆ ತಿಳ್ಕೊಳ್ತಾ ಇರ್ತಾನೆ ಸ ಅದೇ ಭೂಮ ಅಂತ ಅದೇ ಅತ್ಯಂತ ದೊಡ್ಡದ್ದು ಅಂತ ಭೂಮ ದೊಡ್ಡದು ಅಂತ ಅಥ ಎತ್ರ ಎತ್ತ ಅನ್ಯತ್ ಪಶ್ಯತಿ ಆದರೆ ಇನ್ನೊಂದು ಕಡೆ ಯಾರು ಇನ್ನೊಂದನ್ನು ನೋಡುತ್ತಾನೋ ಅಂದರೆ ನನ್ನನ್ನು ಬಿಟ್ಟು ಕೇವಲ ಪ್ರಪಂಚವನ್ನು ನೋಡ್ತಾನೋ ಅನ್ಯತ್ ಶೃಣೋತಿ ಪ್ರಪಂಚದ ಬಗ್ಗೆಯೇ ವಿಷಯ ವಾಸಗಳ ವಾಸನೆಗಳ ಬಗ್ಗೆಯೇ ಇರ್ತಾನೋ ಅನ್ಯದ್ ವಿಜಾನಾತಿ ಪ್ರಪಂಚದ ಬಗ್ಗೆ ಇನ್ಫಾರ್ಮೇಷನ್ ಒಳಗಡೆ ಹಾಕೊಳ್ತಾ ಇರ್ತಾನೋ ತದ್ ಅಲ್ಪ ಅದು ಅಲ್ಪವಾದದ್ದು ಆದರೆ ತಿಳ್ಕೋ ಏನದು ಯೋ ವೈ ಭೂಮ ತದ್ ಅಮೃತ ಯಾವುದು ದೊಡ್ಡದೋ ಈಗಷ್ಟೇ ಹೇಳಿದ್ದು ಪರಮಾತ್ಮ ಯಾವುದು ದೊಡ್ಡದೋ ತದ್ ಅಮೃತ ಅದಕ್ಕೆ ನಾಶ ಯಾವತ್ತೂ ಇಲ್ಲ ಅಥ ಯದಲ್ಪಂ ತದ ಮರ್ತ್ಯ ಯಾವುದು ಅಲ್ಪವೋ ಅದಕ್ಕೆ ಸಾವಿದೆ ಸಾವಿದೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾನ ಆದರೆ ನನ್ನನ್ನೇ ಇಟ್ಕೊಂಡ್ರೆ ಅವನಿಗೆ ಜನ್ಮವೇ ಇಲ್ಲ ಅವನ ಜನ್ಮವನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿದರು ಇಲ್ಲಿ ಪರಮಾತ್ಮ ಹೇಳ್ತಾನೆ ಮುಂದಿನ ಸೂತ್ರದಲ್ಲಿ ಇದರ ಭಕ್ತಿಯ ಇಲ್ಲಿಯ ತನಕ ಮುಖ್ಯ ಭಕ್ತಿಯನ್ನು ಹೇಳಿ ಈಗ ಭಕ್ತಿಯ ಎರಡನೆಯ ವಿಧವಾದಂತಹ ಅಮುಖ್ಯ ಭಕ್ತಿ ಅಥವಾ ಗೌಣಿ ಭಕ್ತಿ ಅದನ್ನು ಹೇಳ್ತಾ ವಿವರಿಸ್ತಾ ಹೇಳ್ತಾ ಇದ್ದಾರೆ ಗೌಣಿ ತ್ರಿಧ ಗುಣಭೇದ ಅರ್ಥಾದಿಭೇದ ಗೌಣಿ ಅಂದ್ರೆ ಸೆಕೆಂಡರಿ ಅಂತ ಅರ್ಥ ಮುಖ್ಯವಾದದ್ದಲ್ಲ ಅಂತ ಯಾವುದು ಸಾಧನೆಯ ಹಂತದಲ್ಲಿದೆಯೋ ಅಂತಹ ಭಕ್ತಿ ಗೌಣಿ ಅಂತ ಹೇಳ್ತೀವಿ ಅದು ಹಾಗೂ ಅರ್ಥ ಆಗ್ಬೋದು ಅಥವಾ ಗುಣದಿಂದ ತುಂಬಿದ್ದು ಗೌಣಿ ಗುಣದಿಂದ ತುಂಬಿದ್ದು ಗೌಣಿ ಗುಣದಿಂದ ತುಂಬಿದಂತಹ ಗೌಣಿ ಮೂರು ಬಗೆಯಾಗಿದೆ ಗುಣದಿಂದ ತುಂಬಿರುವಂತಹ ಭಕ್ತಿ ಇದೆ ಸಾತ್ವಿಕ ರಾಜಸ ತಾಮ ನಿಜವಾದ ಪರಮಪ್ರೇಮ ಅಂತಕ್ಕಂಥದ್ದು ಹಿಂದೆ ನಾವು ನೋಡಿದೀವಿ ಗುಣರಹಿತಮ್ಮ ಅದಕ್ಕೆ ಗುಣ ಯಾವುದೂ ಇಲ್ಲ ಸಾತ್ವಿಕಕ್ಕಿಂತ ಮೇಲೆ ಅದು ಸಾತ್ವಿಕವನ್ನು ದಾಟಿ ಇರತಕ್ಕಂಥದ್ದು ಆ ಪರಮಪ್ರೇಮ ಅಂತಕ್ಕಂಥದ್ದು ಆದರೆ ಸಾಧನೆಯ ಮಾರ್ಗದಲ್ಲಿ ಇರ್ತಕ್ಕಂಥ ಭಕ್ತಿ ಗೌಣಿ ಅಂದರೆ ಗುಣವನ್ನು ಹೊಂದಿರತಕ್ಕಂಥದ್ದು ತ್ರಿಧಾ ಅದು ಮೂರು ಬಗೆಯಾಗಿದೆ ತ್ರಿಧಾ ಈ ಧಾ ಅಂತ ಹೇಳಿ ಬರುತ್ತೋ ಎಲ್ಲಾ ಕಡೆ ಅದು ಪ್ರಕಾರವನ್ನು ಸೂಚಿಸುತ್ತದೆ ಪ್ರಕಾರ ಬಗೆ ಅಂತ ಹೇಳ್ತೀವಂದ್ರೆ ಎಷ್ಟು ಬಗೆ ಅಂದ್ರೆ ಧಾ ಅಂತ ತ್ರಿಧ ಚತುರ್ಧ ದ್ವಿಧಾ ಏ ಎಲ್ಲ ನಮ್ಮಲ್ಲಿ ಉದಾರಣೆ ಮಾಡುವಾಗ ನಮ್ಮಲ್ಲಿ ಎಷ್ಟು ಉಚ್ಚಾರಣೆ ಕೂಡ ಬರೋದಿಲ್ಲ ಅದು ಪ್ರಾಬ್ಲಮ್ ಏಕಧ ಬೇರೆ ಏಕ ಧ ಬೇರೆ ಏಕ ದಾ ಅಂದರೆ ಅಲ್ಪ ಒಂದಾನೊಂದು ಕಾಲದಲ್ಲಿ ಅಂತ ಅರ್ಥ ಒಮ್ಮೆ ಅಂತ ಅರ್ಥ ಡಾ ಅಂದರೆ ಕಾಲವನ್ನು ಸೂಚಿಸುವಂತಹ ಪ್ರತ್ಯಯ ಡಾ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಢ ಅಂತ ಹೊಡೆದ್ರೆ ಅದು ಪ್ರಕಾರವನ್ನು ಸೂಚಿಸ ಬಗೆಯನ್ನು ಸೂಚಿಸುವಂತಹ ಪ್ರತ್ಯಯ ಯಾವ ಬಗೆ ಎಷ್ಟು ಬಗೆ ಕತಿ ಧ ಎಷ್ಟು ಬಗೆ ಅಂತ ಕೇಳಿದ್ರೆ ನಾರದರು ಹೇಳ್ತಾ ಇದ್ದಾರೆ ಯಾವಾಗ ಭಕ್ತಿ ಅನ್ನೋ ಇನ್ನು ಸಾಧನಾ ಹಂತದಲ್ಲಿ ಇರುತ್ತೋ ಅದು ಮೂರು ಬಗೆಯಂತೆ ತ್ರಿಧಾ ಮೂರು ಬಗೆಯದು ಯಾವುದದು ಗುಣಭೇದ ಗುಣವು ಎಷ್ಟು ಭೇದವನ್ನು ಹೊಂದಿದೆಯೋ ಅಷ್ಟು ಭೇದವನ್ನು ಈ ಭಕ್ತಿಯು ಹೊಂದಿರುತ್ತದೆ ಆರ್ತಾದಿ ಭೇದಾದ ವ ಅಥವಾ ವ ಅಂದರೆ ಅಥವಾ ಆರ್ತಾದಿ ಭೇದ ಹಿಂದೆ ಭಗವದ್ಗೀತೆಯಲ್ಲಿ ಭಗವಂತ ವಿವರಿಸಿದ್ದಾನೆ ಆರ್ತ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನ ಜ್ಞಾನಿಯಲ್ಲಿ ತೇರಿಸ್ಕೊಂಡಿದ್ದ ಇಲ್ಲಿ ಜ್ಞಾನಿಯನ್ನು ಬಿಟ್ಬಿಟ್ಟಿದಾನೆ ಯಾಕಂದ್ರೆ ಜ್ಞಾನೀತು ಆತ್ಮೈವ ಮೀ ಅವನು ಮೂರು ಮೀರಿಗೆ ಹೋಗಿಬಿಟ್ಟಿದಾನೆ ತ್ರಿಧಾ ಅಂದ್ರೆ ಈ ಮೂರೇ ಆಹರ್ಥ ಅರ್ಥಾರ್ಥಿ ವಿಜ್ಞಾನ ಈಗ ಏನಿದು ಹೇಗೆ ನಾವು ತಿಳಿಬೋದು ಇದು ಇದರ ಸ್ವರೂಪ ಏನು ಅಂತ ಹೇಳಿದ್ರೆ ಭಗವಂತ ಭಗವದ್ಗೀತೆಯಲ್ಲಿ ಈ ಮೂರು ಗುಣವನ್ನು ವರ್ಣಿಸಿದ್ದಾನೆ ಗುಣತ್ರಯ ವಿಭಾಗ ಯೋಗ ಅದರಲ್ಲಿ ಬೇರೆ ಬೇರೆ ಗುಣದ ಶ್ರದ್ಧೆ ಏನು ಬೇರೆ ಬೇರೆ ಗುಣದ ಪ್ರಕಾರ ದಾನ ಯಾವ ರೀತಿ ಮಾಡ್ತಾರೆ ಬೇರೆ ಬೇರೆ ಗುಣವನ್ನು ಹೊಂದಿರತಕ್ಕಂಥವ್ರು ಯಜ್ಞವನ್ನು ಯಾವ ರೀತಿ ಮಾಡ್ತಾರೆ ಬೇರೆ ಬೇರೆ ಗುಣವನ್ನು ಹೊಂದಿರತಕ್ಕಂಥವರು ಧೃತಿಯನ್ನು ಹೇಗೆ ಮಾಡ್ತಾರೆ ಅವ್ರ ಸುಖವನ್ನು ಹೇಗೆ ಪಡಿತಾರೆ ಅವರ ರೀತಿಯಲ್ಲಿ ಸುಖ ಯಾವುದು ಇದೆಲ್ಲವನ್ನು ವಿವರಿಸ್ಕೊಂಡು ಹೋಗಿದ್ದಾನೆ ಆ ರೀತಿಯಲ್ಲಿ ಮನುಷ್ಯರು ಸಾಮಾನ್ಯವಾಗಿ ಅವರನ್ನ ಮುಖ್ಯವಾಗಿ ಮೂರು ಗುಣಗಳಾಗಿ ಹೇಳ್ಬೋದು ಎಲ್ಲರಲ್ಲೂ ಕೂಡ ಈ ಮೂರು ಗುಣ ಹಂಡ್ರೆಡ್ ಪರ್ಸೆಂಟ್ ಶೇಕಡ ನೂರಕ್ಕೆ ಇರುತ್ತೆ ಅಂತ ಇಲ್ಲವೇ ಇಲ್ಲ ಹಾಗೆ ಯಾವತ್ತೂ ಇಲ್ಲ ಇವರು ಕೇವಲ ಸಾತ್ವಿಕರು ಅಂತಿಲ್ಲ ಕೇವಲ ರಾಜಸಿಕರು ಅಂತಿಲ್ಲ ಕೇವಲ ತಾಮಸಿಕರು ಅಂತಿಲ್ಲ ಆಶ್ಚರ್ಯ ಆಗ್ಬೋದಿಲ್ಲ ಯಾಕಿಲ್ಲ ಅಂತ ಗುಣಗಳು ಪರಸ್ಪರ ಸಾಪೇಕ್ಷ ಅದು ಯಾವಾಗಲೂ ಮಿಕ್ಸ್ ಆಗೇ ಇರುತ್ತೆ ಬೇರೆ ಬೇರೆ ಆಗಿರುವುದಿಲ್ಲ ಬೇರೆ ಬೇರೆ ಆಗಿದ್ರೆ ಅಲ್ಲಿಗೆ ನೀವು ಮುಕ್ತಿ ಸಿಕ್ತು ಅನ್ಬೇಕ ಅದು ಮಿಕ್ಸ್ ಆಗಿರುತ್ತೆ ಹಾಗಿದ್ರೆ ನಾವು ಜಗತ್ನಲ್ಲಿ ಕರಿತೀವಲ್ಲ ಇವರ ಸಾತ್ವಿಕರು ಇವ್ರ ರಾಜಕೀ ರಾಜಿಕರು ಇವರ ತಾಮಸಿಕರು ಅಂತ ಅದು ಹೇಗೆ ಅಂದ್ರೆ ಯಾರಲ್ಲಿ ಯಾವ ಗುಣವು ಪ್ರಾಮುಖ್ಯವನ್ನು ಪಡೆದಿರ್ತಾರೆಯೋ ಏಯ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ನಿಮಗೆ ಪರ್ಸೆಂಟೇಜಲ್ಲಿ ಹೇಳ್ಬೇಕು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಂದ್ರೆ ಸ್ಟಾಟಿಸ್ಟಿಕ್ ಸಿಗುವುದಿಲ್ಲ ಗುಣ ಹಾಗೆ ಹೇಳಬೇಕಾದ್ರೆ ಯಾರಲ್ಲಿ ಹೆಚ್ಚು ಸಾತ್ವಿಕ ರೀತಿಯ ಒಂದು ಚಟುವಟಿಕೆಗಳು ನಡೆಯುತ್ತವೋ ಆಲೋಚನೆಗಳು ನಡೆಯುತ್ತವೋ ಅವರಲ್ಲಿ ಸತ್ವಗುಣ ಪ್ರಧಾನವಾಗಿದೆ ಅವರು ಸಾತ್ವಿಕರು ಅಂತ ಕರಿತೇವೆ ವ್ಯವಹಾರ ಅಷ್ಟೇ ಯಾರಲ್ಲಿ ರಾಜಸಿಕ ಚಟುವಟಿಕೆಗಳು ಚಿಂತನೆಗಳು ಎಲ್ಲ ನಡೀತಾ ಇರುತ್ತೋ ಅಂತವ್ರನ್ನ ರಾಜಸಿಕರು ಅಂತ ಕರಿತೇವೆ ಯಾರಲ್ಲಿ ಕೇವಲ ತಮಃಪ್ರಧಾನವಾದಂತಹ ಗುಣಗಳು ಚಟುವಟಿಕೆಗಳು ಆಲೋಚನೆಗಳೇ ತುಂಬಿಕೊಂಡಿರ್ತವೋ ಅವರನ್ನ ತಾಮಸಿಕರು ಅಂತ ಕರಿತೇವೆ ಅಷ್ಟೇ ಇನ್ನೇನಿಲ್ಲ ಯಾಕೆ ಅಂದರೆ ಒಬ್ಬನೇ ವ್ಯಕ್ತಿಯಲ್ಲಿ ಈ ಮೂರು ಗುಣ ಇದ್ದೇ ಹೋದರೆ ಲಾಜಿಕ್ ಏನು ಅಂತ ಅವನು ಯಾವತ್ತೂ ಕೂಡ ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಮೇಲೆ ಮೇಲೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ನೀವು ಆಲೋಚನೆ ಮಾಡ್ತಾ ಕಂಪಾರ್ಟ್ಮೆಂಟ್ ಟೈಟ್ ಹೀಗಿದ್ರೆ ಟೈಟ್ ಕಂಪಾರ್ಟ್ಮೆಂಟ್ ಹೀಗೆ ಇದ್ರೆ ಇವನು ತಾಮಸ ಅಂದರೆ ಯಾವತ್ತೂ ಒಂದು ತಾಮಸವಾಗಿ ಇರ್ತಾನೆ ಎಷ್ಟು ಶತಕೋಟಿ ವರ್ಷ ಕಲ್ಪ ಆದರೂ ಕೂಡ ಅವನನ್ನು ಸಿಗನಾಗೆ ಏರ್ತಾನ ಅವನ ರಜಸಕ್ಕೆ ಏರ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ರಾಜಕೀಯ ವ್ಯಕ್ತಿಯು ಕೂಡ ಪ್ಯೂರ್ ಅವನಲ್ಲಿ ಹಂಡ್ರೆಡ್ ರಜಸ್ತೆ ಇತ್ತು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಆ ರಾಜಸಿಕ ವ್ಯಕ್ತಿ ತಾತ್ವಿಕ ಏರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅವನ ಇಲ್ಲ ಅಲ್ಲಿ ಏರ್ಲಿಕ್ಕೆ ಬೇರೆ ಏನು ಇಲ್ಲ ಅಲ್ಲಿ ಇಲ್ಲ ಆದ್ರಿಂದ ವಾಜಕೀಯ ಇದೆ ಎಲ್ಲರಲ್ಲೂ ಕೂಡ ಇದು ಬೆರೆತುಕೊಂಡಿದೆ ಈ ಪ್ರಕೃತಿ ಅಂತಕ್ಕಂಥ ಮೂರು ವಿಧವಾಗಿ ಬೆರೆತುಕೊಂಡಿದೆ ಅದರಲ್ಲಿ ಆವಾಗವಾಗ ಅದು ಹೇಳ್ತಾ ಇರುತ್ತೆ ಈ ತಮ ಪ್ರಧಾನವಾದಂತಹ ವ್ಯಕ್ತಿ ಯಾವ ರೀತಿ ಅವನು ಇದು ಮಾಡ್ತಾನೆ ಭಕ್ತಿಯನ್ನು ತೋರಿಸ್ತಾನೆ ಅವನು ಭಕ್ತಿಯನ್ನು ತೋರಿಸ್ತಾನೆ ಹೇಗೆ ಅಂತ ಹೇಳಿದ್ರೆ ಅವನಲ್ಲಿ ಯಾವುದೇ ರೀತಿಯಾದಂತಹ ಇದಿರುವುದಿಲ್ಲ ಶಾಸ್ತ್ರ ವಿಧಿ ಇರುವುದಿಲ್ಲ ಹೀಗೇ ಮಾಡಬೇಕು ಅಂಥೇಳಿ ಅದನ್ನು ಅವನು ಫಾಲೋ ಮಾಡುವುದಿಲ್ಲ ತಾನು ಮನಸ್ಸಿಗೆ ಬಂದಂತೆ ಮಾಡ್ತಾನೆ ವಿಚಾರ ಆಲೋಚನಾ ಶಕ್ತಿ ಇರುವುದಿಲ್ಲ ತಮ್ಮ ಇವ್ರ ಹೇಗೆ ಮಾಡ್ತಾ ಇದ್ರು ಊರ್ವಜರು ಹೇಗೆ ಮಾಡ್ತಾ ಇದ್ರು ಹಾಗೆ ಮೆಕ್ಯಾನಿಕಲ್ ಆಗಿ ಮಾಡ್ತಾನೆ ಅದರ ಅರ್ಥ ಏನು ಅದ್ರ ಹಿಂದೆ ಇರ್ತಕ್ಕಂಥ ಭಾವನೆ ಏನು ಏನು ಆಲೋಚನೆ ಇಲ್ಲ ಭಾವ ಮೊದಲೇ ಇಲ್ಲ ಹೀಗಾಗಿ ಮತ್ತೆ ಅವನ ಫಲ ಏನ್ ಫಲ ಅಂತ ಹೇಳಿದ್ರೆ ಹೇಗೆ ಇದರಿಂದ ಬೇರೆಯವರು ನಾಶ ಮಾಡುವುದು ಅಂದ್ರೆ ಈ ಅಭಿಚಾರಾದಿ ಕೃತ್ಯಗಳನ್ನ ಮಾಡ್ತಾರಲ್ಲ ಅದರಲ್ಲೂ ಕೂಡ ಭಕ್ತಿ ಇರ್ತದೆ ಅಭಿಚಾರಾದಿ ಕೃತ್ಯಗಳು ರಾಕ್ಷಸ ರಾಕ್ಷಸ ವೃತ್ತಿಯಿಂದ ಬೇರೆಯವ್ರನ್ನ ನಾಶ ಮಾಡಬೇಕು ಅಂತಕ್ಕಂಥ ಈ ಮಾಟ ಮಂತ್ರಗಳನ್ನು ಮಾಡುವಾಗ ಯಾವ ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡ್ತಾರೋ ಅದೇ ಪರಮಾತ್ಮ ಅವನೇ ಕ್ಷುದ್ರನಾಗಿ ಪೂಜೆ ಮಾಡಬೇಕು ಅಷ್ಟೇ ಅಂತಹ ಭಕ್ತಿಯೇ ತಾಮಸ ಭಕ್ತಿ ಅಂತ ತಾಮಸಭಕ್ತಿ ಯಾಕಂದರೆ ಅಲ್ಲೂ ಕೂಡ ಅವನು ಆ ಭಕ್ತಿ ಮಾಡುವಂತಹ ಒಂದು ಸಮಯದಲ್ಲಿ ಮನಸ್ಸು ದ್ರವಿತವಾಗಿ ಹರಿತಾ ಇರುತ್ತೆ ಅವನ ದೇವದೇ ಎರಡನೆಯದು ರಾಜಸಭಕ್ತಿ ರಾಜಸಭಕ್ತಿಯಲ್ಲಿ ಕೇವಲ ಅವನು ಬಿಸ್ನೆಸ್ ಮೆನ್ ಆಗಿರ್ತಾನೆ ಯಾಕೆ ಕೊಡು ಕೊಡು ಕೊಡು ಕೊಡು ಕೊಡು ಕೊಡು ಯಾವಾಗ ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅದು ಕೊಡು ಇದು ಕೊಡು ಭಗವಂತನಿಗೆ ಅವನು ಇಷ್ಟ ಇವನು ಇಷ್ಟ ಇಬ್ರು ಮೂರು ಜನವೂ ಇಷ್ಟ ಅವನಿಗೆ ಯಾರು ಅನಿಷ್ಟ ಅಂತ ಇಲ್ಲವೇ ಇಲ್ಲ ನಾನು ಆಗಲೇ ಭಗವಂತ ಯಾವತ್ತೂ ದೋಷವನ್ನು ನೋಡೋದೇ ಇಲ್ಲ ಇಲ್ಲೇ ಹೋದ್ರೆ ಭಗವಂತನೇ ಅಲ್ವೇ ಅಲ್ಲ ಇವನು ಭಕ್ತಿಯನ್ನು ತೋರಿಸುವಾಗ ಹೊರಗಿನ ಬಾಹ್ಯಾ ಡಂಬರವನ್ನು ತೋರಿಸ್ತಾನ ಖರ್ಚು ಮಾಡ್ತಾನೆ ಅದು ಹೇಳ್ತಾರ ಧೂಮ್ ಧಾಮಾಗಿ ಮಾಡ್ತಾನೆ ಏನು ಮಾಡುದು ಎಲ್ಲ ಹೊರಗಡೆ ಬಾಹ್ಯ ಆಚರಣೆಯನ್ನೇ ತೋರಿಸ್ತಾನೆ ಅವ್ರು ಹೀಗೆ ಅಂದ್ಕೋಬೇಕು ಅವ್ರು ಹಾಗೆ ಅನ್ಕೋಬೇಕು ನಾವು ಹೀಗೆ ಮಾಡ್ಲಿ ನಾವು ಹಾಗೆ ಮಾಡ್ಲಿ ಅಂತ ಅಲ್ಲೂ ಕೂಡ ಆ ಭಗವಂತನಲ್ಲಿ ಆ ತನ್ಮಯತೆ ಅಂತಕ್ಕಂಥದ್ದು ಇರುವುದಿಲ್ಲ ತನ್ಮಯತೆ ಇರುವುದಿಲ್ಲ ಯಾಕೆಂದ್ರೆ ಮನಸ್ಸು ಅರ್ಧಂಬರ್ಧ ಅರ್ಧಂಬರ್ಧ ಏನು ಎಂಬತ್ತು ಅಲ್ಲೇ ಇರುತ್ತೆ ಹೇಗೆ ಸಮಾಜದಲ್ಲಿ ಹೆಗ್ಗಳಿಕೆಯನ್ನು ಗಳಿಸಬೇಕು ಭಕ್ತಿಯನ್ನು ತೋರಿಸುವುದು ಮೂಲಕ ಮತ್ತೆ ಅವನಿಗೆ ಯಾವಾಗ್ಲೂ ಕೇಳೋದು ಈ ಹೋಮ ಮಾಡಿದ್ರೆ ಇದು ಸಿಗುತ್ತೆ ಈ ಹೋಮ ಮಾಡಿದ್ರೆ ಅದು ಸಿಗುತ್ತೆ ಈ ಯಜ್ಞ ಮಾಡಿದ್ರೆ ಅದು ಸಿಗತ್ತೆ ಈ ಯಜ್ಞ ಮಾಡಿದ್ರೆ ಇದು ಸಿಗುತ್ತೆ ಅದೊಂದು ಪ್ರಕೃತಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಏನು ಅಂದರೆ ಇಂತಿಷ್ಟು ಪ್ರಕೃತಿಗೆ ಕೊಟ್ಟರೆ ಆ ಪ್ರಕೃತಿ ಅಂತಿಷ್ಟು ಕೊಡುತ್ತೆ ಅಂತ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಾರ್ಯಕಾರಣ ಹಾಗೆಯೇ ಆಗ್ತದಂತ ಅದೊಂದು ಇಟ್ಬಿಟ್ಟು ನಾನು ಭಗವಂತ ಮುಂಚೆ ಅದನ್ನು ಇವರು ಉಪಯೋಗಿಸ್ಕೊಡ್ತಾರೆ ಚೆನ್ನಾಗಿ ಇದು ಎರಡನೇ ರೀತಿಯಾದಂತಹ ರಾಜಸಿಕ ಭಕ್ತಿ ಮೂರನೆಯದು ಸತ್ವ ಭಕ್ತಿ ಅವನ ಮನಸ್ಸೇ ಆ ಸತ್ವ ಸತ್ವವಾದಂತಹ ಸಾತ್ವಿಕವಾದಂತಹ ಮನಸ್ಸಲ್ಲಿ ಫಲಾಪೇಕ್ಷೆ ಹೊಂದಿನಿಂತೂ ಇರುವುದಿಲ್ಲ ರೋಗವಾಸಿ ಆಗ್ಬೇಕು ಬೇಕಾಗಿಲ್ಲ ಇರಲಿ ಕಷ್ಟ ಬಂದಿದೆ ಮೊದಲು ಹೋಗ್ಲಿ ಇಲ್ಲ ಇರಲಿ ಕಷ್ಟ ಇರಲಿ ನಮ್ಗೆ ಏನ್ ಮಾಡುತ್ತೆ ಯಾಕಂದ್ರೆ ನನ್ನ ಮನಸ್ಸಲ್ಲಿದೆ ಅವನ ಪಾದದಲ್ಲಿದೆ ಅವನು ಪಾದದಲ್ಲಿದ್ದ ಮೇಲೆ ಅವನು ನೋಡ್ಕೋಬೇಕೇ ಹೊರತು ನಾನು ಯಾಕೆ ನೋಡ್ಕೋಬೇಕು ನನ್ಗೆ ಯಾಕೆ ಶ್ರಮ ಅಂತ ಸ್ವಲ್ಪ ಅವನು ಸೋಮಾರಿಯ ಇದು ಈ ವಿಷಯದಲ್ಲಿ ನಾನು ಯಾವಾಗ ನನ್ನ ಮನಸ್ಸನ್ನು ಅವನ ಪಾದಲ್ಲಿ ಕೊಟ್ಟಿದ್ದೇನೆಯೋ ಅವನಿಗೆ ನಾನು ವಕಾಲತ್ತು ವಹಿಬಿಟ್ಟಿದ್ದೀನಿ ನನ್ನ ಇವನು ನಾನು ಯಾಕೆ ಸ್ವಂತ ಪ್ರಯತ್ನ ಪಡಬೇಕು ನನ್ನ ಇದಕ್ಕೋಸ್ಕರ ನನ್ನ ಕ್ಷೇಮಕ್ಕೋಸ್ಕರ ಅದಕ್ಕೋಸ್ಕರ ಅಂತಹವನ ಯೋಗಕ್ಷೇಮವನ್ನು ಭಗವಂತ ನೋಡ್ಕೊಳ್ತಾನೆ ಯೋಗಕ್ಷೇಮ ವಹಾಮ್ಯಾಮ್ ಅಂತ ತಲೆ ಮೇಲೆ ಹೊತ್ಕೊಂಡು ಭಗವಂತ ಅವನ ಯೋಗಕ್ಷೇಮವನ್ನು ತಲೆ ಮೇಲೆ ಹೊತ್ಕೊಂಡು ಬರ್ತಾನೆ ಈಗ ದಾಸನಾಗಿ ಆ ಏಕನಾಥ ಜೀವನದಲ್ಲಿ ಇದೆಯಲ್ಲ ಆ ಭಗವಂತ ಅವನ ಮನೆಯಲ್ಲೇ ಹನ್ನೆರಡು ವರ್ಷ ಕೆಲಸ ಮಾಡಿದಾನೆ ಹನ್ನೆರಡು ವರ್ಷ ಒಬ್ಬ ಒಬ್ಬ ಅನೊಬ್ಬ ಅಹ್ ಇದಾಗಿ ಸೇವಕನಾನ ಏಕನಾಥರಿಗೆ ತುತ್ತಾಗಿರ್ಲಿಲ್ಲ ಅವರು ಇನ್ನೊಬ್ಬ ಭಕ್ತರು ಎಲ್ಲಿಂದೂ ದೂರದಿಂದ ಅವರಿಗೆ ಹಂತದಲ್ಲಿ ಕಾಣಿಸಿ ನೋಡ್ತಾರೆ ಪಂಡರಾಪುರದಲ್ಲಿ ಅವನಿಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ ಏನೇನು ಭಗವಂತ ಕಾಣಿಸ್ತಾ ಇಲ್ವ ಎಲ್ಲಿ ಅಂತ ಹೇಳಿ ಅವ್ರು ಹೀಗೆ ಚಿಂತೆಗೆ ಒಳಗಾದಾಗ ಹೇಳ್ತಾನೆ ನೋಡಪ್ಪ ನಾನು ಹನ್ನೆರಡು ವರ್ಷದಿಂದ ನನ್ನ ಇನ್ನೊಬ್ಬ ಭಕ್ತನ ಮನೆಯಲ್ಲೇ ಇದ್ದೇನೆ ನಾನು ಅವನು ಕೆಲಸ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ನಾನು ಅಲ್ಲಿ ಸಿಕ್ಕೇನು ಬಾ ಅಂತ ಇವರು ಓಡೋಡ್ತಾರೆ ಏಕನಾಥನ ಮನೆಗೆ ಹೋಗ್ತಾರೆ ಅಷ್ಟೊತ್ತಿಗೆ ಭಗವಂತ ನೀರು ತರಕ್ಕೆ ಹೋಗಿರ್ತಾನೆ ಇವರ ದೈನಂದಿನ ಪೂಜೆಗೆ ಸ್ನಾನಕ್ಕೆ ನೀರು ತಲೆ ಹೋಗಿರ್ತಾನೆ ಇವಾಗ ಒಂದು ಕೇಳ್ತಾನೆ ಅವನು ಎಲ್ಲಿ ಈ ಥರ ನಿಮ್ಮ ಒಬ್ಬ ಕೆಲಸದಲ್ಲ ಎಲ್ಲಿ ಅಂತ ಇಲ್ಲೇ ನೀರು ತರಕ್ಕೆ ಹೋಗಿದ್ದಾನೆ ಸರಿ ಹಾಗಿದ್ರೆ ನಾನು ಕೂತ್ಕೊಂಡಿರ್ತೇನೆ ನಾನು ತುಂಬ ಭೇಟಿ ಮಾಡಬೇಕು ತುಂಬ ಉತ್ಕಟ ಇಚ್ಛೆ ಆಗ್ತಾ ಇದೆ ಏನು ಮಾಡಲು ಬರಲೇ ಇಲ್ಲ ನಾನು ಎಲ್ಲದೇ ಗೊತ್ತಾಯ್ತವ ನಿಮ್ಮ ಕಷ್ಟ ನನ್ನದು ಗುಟ್ಟು ರಟ್ಟಾಗ್ಬಿಬಿಟ್ಟಿದೆ ಅಂತ ಆ ಭಗವಂತ ಹಾಗೇನೆ ಯಾವಾಗ ಗುಟ್ಟು ರಟ್ಟಾಗುತ್ತೋ ಅವನಲ್ಲಿ ಇರುವುದಿಲ್ಲ ಅವನ ಭಕ್ತನಲ್ಲಿ ಐಕ್ಯನಾಗುತ್ತಾನ ನೀವು ಅಬ್ಜೆಕ್ಟ್ ಆಗಿ ನೋಡೋಕ್ಕಾಗುವುದಿಲ್ಲ ಅವನು ಎಲ್ಲಿಯೇ ತನಕ ನಿಮ್ಮಲ್ಲಿ ಮೋಹ ಹಿಂಗ್ ಮುತ್ಕೊಂಡಿರತೋ ಅವಾಗ ನಿಮ್ ಎದುರುಗಡೆನೆ ಓಡಾಡ್ತಾ ಇರ್ತಾನೆ ಆ ಮೋಹದ ಮುಸ್ಕನ್ನು ತಾನೂ ಹಾಕೊಂಡು ನಿಮ್ಮನ್ನು ಆಟವಾಡ್ತಾ ಎದುರುಗಡೆನೆ ಓಡಾಡ್ತಾ ಇರ್ತಾನೆ ಯಾವಾಗ ನಿಮಗೆ ಅದು ಆ ಮೋಹದ ಪರದೆ ಅವನೇ ತೆಗೆದುಕೊಡ್ತಾನ ಕೃಪೆಯಿಂದ ಅವಾಗ ಅವನ ಎದುರುಗಡೆ ಅವನಿರೋದು ನಿಮ್ಗೆ ಹುಡುಕಿದ್ರು ಅವನಿಗೆ ಇರುವುದಿಲ್ಲ ದೃಶ್ಯ ರೂಪದಿಂದ ಕಾಣ ಇಲ್ಲಿ ಬಂದ್ಬಿಟ್ಟಿರ್ತಾನೆ ನಂತರ ಎಷ್ಟು ತಾದರೂ ಬರ್ಲಿಲ್ವಲ್ಲ ಕಾದು ಕಾದು ಗುರ್ತಾಗಿ ಇವ್ರು ಹುಡ್ಕೊಂಡು ಹೋಗಿ ನೋಡಿದ್ರೆ ಇಲ್ವೇ ಇಲ್ಲ ಅವನೇನ್ ಮಾಡಿದಾನೆ ಹಿಂದ್ಗಡೆ ಬಾಗ್ಲು ಬಂದು ಆ ದಿಟದ ಏನು ನೀರು ತಂದು ಇರುತ್ತೋ ನೀರು ತಂದು ಇಟ್ಟುಬಿಟ್ಟು ಮಾಯ ಪುನಃ ಪಂಡರಪುರ್ದ್ರು ಯತ್ ಆ ಪ್ರಕಾರ ಹೋಗಿ ಕಣ್ಣೀರು ಬಂದ್ಬಿಡುತ್ತೆ ಏಕನಾಥರಿಗೆ ಅಯ್ಯೋ ಹನ್ನೆರಡು ವರ್ಷ ಪರಮಾತ್ಮನನ್ನ ನಾನು ದಾಸನಾಗಿ ಇಟ್ಕೊಂಡಿದ್ದಲ್ಲ ಹಾಗೆ ಆ ಭಗವಂತ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಅದನ್ನೇನೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಗುಣದಿಂದ ಏನು ಕಾರ್ತಿಕ ಭಕ್ತರ ಈ ಭಕ್ತಿಯನ್ನು ವಿವರಿಸ್ತಾ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಭಗವಂತನದ್ದು ಬೇಕಾಗಿಲ್ಲ ಭಗವಂತನದ್ದು ಬೇಕಾಗಿಲ್ಲ ಭಗವಂತ ಮಾತ್ರ ಬೇಕಾಗಿ ಹೀಗಾಗಿ ಭಗವಂತ ಅವರಿಗೆ ಸುಲಭವಾಗಿ ಸಿಗ್ತಾನೆ ನೀವು ಭಗವಂತನದ್ದನ್ನು ಇಷ್ಟಪಟ್ಟರೆ ಅವನು ಸಿಗುದಿಲ್ಲ ಅವನ ಕಳಿಸ್ತಾನ ಐಶ್ವರ್ಯವನ್ನು ಕಳಿಸ್ತಾನೆ ಕೊಡ್ತಾನೆ ಐಶ್ವರ್ಯನು ಕೊಡ್ತಾನೆ ಐಶ್ವರ್ಯದ ರೂಪದಲ್ಲಿ ತಾನೇ ಇದ್ದಾನೆ ಅವನೇ ಇದ್ದಾನೆ ಐಶ್ವರ್ಯದ ರೂಪದಲ್ಲೂ ಕೂಡ ಪುತ್ರದ ರೂಪದಿಂದ ಸಂಪತ್ತಿನ ರೂಪದಿಂದ ಮಾತಾಪಿತೃಗಳ ರೂಪದಿಂದ ನಿಮ್ಮ ಏನೇನು ಅಧಿಕಾರ ಇದೆಯೋ ಆ ರೂಪದಿಂದ ಅವನೇ ಇದ್ದಾನೆ ಆದರೆ ನಿಮ್ಗೇನು ಮಾಡ್ತಾನೆ ತನ್ನ ನೀವು ಈ ರೂಪದಿಂದ ನೋಡೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅದಕ್ಕೆ ಏನ್ಮಾಡ್ತಾನೆ ಮೋಹ ಪಾರದಹಿ ನೀನು ಆ ರೂಪದಿಂದಲೇ ನನ್ನನ್ನು ಇದು ಮಾಡುವಂಥ ಏನು ಮಾಡೋ ಎಂಜಾಯ್ ಮಾಡೋದು ಆ ರೂಪದಿಂದಲೇ ನನ್ನನ್ನು ಅನುಭವಿಸೋ ಸಾಕು ನಿನಗಷ್ಟೇ ಅಷ್ಟೇ ತೃಪ್ತಿ ಅದಕ್ಕೆ ಕೃಪಣಾಹ ಫಲಹೇತವಹ ಅಂತ ಬೈದಾಕ ಆ ಮೂರನೇ ಅಧ್ಯಾಯದಂದು ಬೈತಾನ ಭಗವದ್ಗೀತೆ ಕೃಪಣಾಹ ಫಲಹೇತವಹ ಜಿಪುಣರು ಯಾರು ಫಲವನ್ನೇ ಆಸೆ ಪಡ್ತಾರೋ ಅವ್ರು ಜಿಪುಣರು ಅಂತ ಯಾಕೆ ಅವನು ತನ್ನೇ ಕೊಡೋದಕ್ಕೆ ಪ್ರಯತ್ನ ಈ ರೆಡಿ ಇದ್ದಾನೋ ತನ್ನೇ ನೀನು ಬಾ ಅಂದ್ರೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವ್ನು ಹತ್ತು ಹೆಜ್ಜೆ ಮುಂದಿಟ್ರೆ ಬರ್ತಾನ ನೀವು ಒಂದು ಹೆಜ್ಜೆಗೆ ಅವನು ಹತ್ತು ಹೆಜ್ಜೆ ಮುಂದಿಟ್ಟು ಬರ್ತಾನೆ ಆದ್ರೆ ನಾವು ಒಂದು ಹೆಜ್ಜೆ ಮುಂದಿಡೋದಕ್ಕೂ ಹಿಂದೊಂದೇ ಸಾಕು ಏನ್ ಬೇಕಾಗಿಲ್ಲ ನೀನ್ ಬೇಕಾಗಿಲ್ಲ ಪಾಪ ನಿನ್ ಕಷ್ಟ ಯಾಕೆ ಹಾಗೆ ಇದು ಸಾತ್ವಿಕ ಭಕ್ಷಣ ಭಕ್ತನ ಲಕ್ಷಣ ಕೇವಲ ಆ ಪ್ರೀತಿಗೋಸ್ಕರ ಪ್ರೀತಿ ಮಾಡ್ತಕ್ಕಂಥದ್ದು ಅಂದ್ರೆ ಅಲ್ಲಿ ಕೇವಲ ಇದಕ್ಕೋಸ್ಕರ ಆದರೆ ಈ ಸಾತ್ವಿಕ ಭಕ್ತಿಯೂ ಕೂಡ ಗುಣದಲ್ಲೇ ಇದೆ ಯಾಕೆ ಅಂದರೆ ಇನ್ನೂ ಕೂಡ ಪರಮ ಪ್ರೇಮ ಇನ್ನೂ ಉರಿಸಿಲ್ಲ ಅಲಿ ಅಲ್ಲಿಯೂ ಕೂಡ ಭೇದ ಇದೆ ನಾನು ಭಕ್ತ ಇವನು ಭಗವಂತ ಅಂತ ಭೇದ ಇದೆ ಆ ಭೇದ ಇದ್ದಾಗ ಪ್ರೇಮದ ಒಂದು ಇದೆಯಲ್ಲ ಇದಾಗುವುದಿಲ್ಲ ಸರಿಯಾಗಿ ಅಲ್ಲಿಯೂ ಕೂಡ ಅಡೆ ಇದೆ ಅಡೆತಡೆ ಇದೆ ಅಡೆತಡೆ ಇದೆ ಆ ಅಡೆತಡೆ ಎಲ್ಲಿ ಹೋಗುತ್ತೆ ಅಂದ್ರೆ ಮುಖ್ಯ ಭಕ್ತಿ ಇಲ್ಲಿ ಹೋಗುತ್ತೆ ಆ ಅಡೆತಡೆಯೇ ಇಲ್ಲ ಒಂದು ದೊಡ್ಡ ಅಣೆಕಟ್ಟೆ ಅಣೆಕಟ್ಟಿದೆಯಲ್ಲ ಡ್ಯಾಮ್ ಬಾಕ್ರಾಮಕೊಳ್ಳೋಣ ನೀರು ತುಂಬಿದೆ ಅಲ್ಲಿ ಇದ್ದಕ್ಕಿದ್ದಾಗಿ ಒಡೆದೋಗುತ್ತೆ ಆಗ ಯಾವ ರೀತಿಯಲ್ಲಿ ಆ ನೀರು ಉಕ್ಕಿ ಆ ಸುತ್ತಮುತ್ತಲಿರತಕ್ಕಂತ ಹಳ್ಳಿಯನ್ನು ಕೊಚ್ಚಿಕೊಂಡು ಹೋಗುತ್ತೋ ಆ ರೀತಿ ಇವನು ಪ್ರೇಮ ಯಾರ ಪ್ರೇಮ ಯಾರು ಏಕಾಂತ ಭಕ್ತ ಇದ್ದಾನೋ ಪರಮಭಕ್ತನಿದ್ದಾನೋ ಪರಾಭಕ್ತನಿದ್ದಾನೋ ಅವನು ಪ್ರೇಮ ಹಾಗೆ ಉಕ್ಕಿ ಹರಿತಾ ಇರತ್ತೆ ಫ್ಲಡ್ ಆತ ಅವನಲ್ಲಿ ಮಾತ್ರ ಇವರಲ್ಲೆಲ್ಲೂ ಕೂಡ ಈ ಗುಣ ಇರುವುದರಿಂದ ಗುಣ ಅಡೆತಡೆಯಾಗಿರುವುದರಿಂದ ಅವರ ಭಕ್ತಿ ಅಂತಕ್ಕಂಥದ್ದು ಕನಿಷ್ಠ ಕನಿಷ್ಠ ಹೀಗೆ ಈ ಗುಣದ ರೂಪದಿಂದ ಭಕ್ತಿ ಅಂತಕ್ಕಂಥದ್ದು ಮೂರು ಭಾಗವಾಗಿ ಮಾಡ್ಬೋದು ಹಾಗೆಯೇ ಆರ್ತಾದಿ ಭೇದಾದವ ಅಂತಲೂ ಹೇಳಿ ಅಥವಾ ಇನ್ನೊಂದು ಬಗ್ಗೆಯಾಗಿ ನಾವು ಹಿಂಗೆ ಹೇಳ್ಸ್ಬೋದು ಆರ್ತ ಅರ್ಥಾರ್ಥಿ ಜಿಜ್ಞಾಸ ಆರ್ತ ಅಂತ ಹೇಳಿದ್ರೆ ಏನು ಆರ್ಥ ಅಂತ ಹೇಳಿದ್ರೆ ಯಾರು ಕಷ್ಟವನ್ನು ಸಂಸಾರದ ಕಷ್ಟ ಭಯಂಕರ ಕಷ್ಟ ಆ ಕಷ್ಟ ಈ ಕಷ್ಟ ಆ ತೊಂದರೆ ಈ ತೊಂದರೆ ಅದರಿಂದ ಹೇ ಪರಮಾತ್ಮ ಪಾರು ಮಾಡ ಅಂತಕ್ಕಂಥ ಹೇಗೆ ಆ ಪರಮಾತ್ಮಲ್ಲೇ ಮೊರೆ ಇಡ್ತಾರೋ ಗಜೇಂದ್ರ ಹೇಗೆ ಆ ಮೊರೆ ಇಟ್ಟು ವಿಷ್ಣುವಿನಲ್ಲಿ ಆ ರೀತಿಯಾಗಿ ಆರ್ತಭಕ್ತ ಹಾಗೂ ಭಗವಂತ ಭಟ್ ಓಡೋಡಿ ಬರ್ತಾನೆ ನನ್ನೇ ಕರ್ಮನಲ್ಲ ಅಂತ ಅದೊಂದು ಭಕ್ತರ ವಿಧಾನ ಇದೊಂದು ಅರ್ಥಾರ್ಥಿ ಅರ್ಥಾರ್ಥಿ ಅಂದರೆ ಇಲ್ಲಿ ಇದಲ್ಲ ಈ ಅರ್ಥ ಅದಕ್ಕೆ ಇನ್ನೊಂದು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ಈ ಸಂಸಾರ ಅಂತಕ್ಕಂಥದ್ದು ಪಾಪ ಅದರಲ್ಲಿ ಈ ಸಂಸಾರದಲ್ಲಿ ಅನೇಕ ರೀತಿಯಾದಂಥ ಪಾಪಗಳನ್ನ ಮಾಡ್ತಾ ಇರ್ತೇವೆ ಈ ಪಾಪಗಳಿಂದ ಹೇಗಾದ್ರೂ ಮಾಡಿ ನಮ್ಮನ್ನು ಮುಕ್ತನನ್ನಾಗಿ ಮಾಡಿ ಸಂಸಾರದಿಂದ ಕೊನೆಯಲ್ಲಿ ಮುಕ್ತನನ್ನಾಗಿ ಮಾಡಪ್ಪ ನಮ್ಗೆ ಈ ಸಂಸಾರ ಪುನಃ ಬೇಡ ಅಂತಕ್ಕಂಥ ಒಂದೇ ರೀತಿಯಾದಂಥ ಮೊರೆ ಆ ಹೃದಯದಲ್ಲಿ ಯಾರ ಹೃದಯದಲ್ಲಿ ಇದೆಯೋ ಅದಕ್ಕೋಸ್ಕರ ಭಗವಂತನನ್ನ ಕಳಿ ಕಳಿಯಾಗಿ ಪ್ರಾರ್ಥಿಸ್ತಾ ಅವರು ಅರ್ಥ ಜಿಜ್ಞಾಸು ಜಿಜ್ಞಾಸು ಅಂತ ಹೇಳಿದ್ರೆ ಇವರಿಗೆ ಯಾವ ರೀತಿಯ ಇದು ಬೇಡ ಪಾಪದಿಂದ ಪಾರಾಗಬೇಕು ಅಂತೇನು ಇಚ್ಛೆ ಇಲ್ಲ ಅದ್ರ ಬಗ್ಗೆ ಚಿಂತೆಯೂ ಇಲ್ಲ ಹಾಗೆಯೇ ಇಲ್ಲೂ ಕೂಡ ಕಷ್ಟಗಳಿಂದ ಪಾರಾಗಬೇಕು ಅಂತಲೂ ಒಂಚೂ ಇಚ್ಛೆ ಇಲ್ಲ ಆದ್ರೂ ಪಾಡಿ ಅದು ಬರುತ್ತೆ ನನ್ನ ಪ್ರಾರಬ್ಧ ಏನು ಮಾಡೋದು ಬರುತ್ತೆ ಸೈಡಲ್ಲಿ ಇರುತ್ತೆ ಅಷ್ಟೇ ನಂಗೂಸೋಣ ಅದು ಒಂದು ಮಜ ಭಗವಂತನ ಪ್ರಸಾದ ಭಗವಂತನ ಪ್ರಸಾದ ಅದು ನಾಮದೇವರು ಹೀಗೆ ಭಗವಂತನ ನಾಮ ಮಾಡಿಕೊಂಡು ಹೇಳ್ಕೊಂಡು ಬ ಬರ್ತಾ ಇದ್ದಾರೆ ಉನ್ಮತ್ತರಾಗಿದ್ದಾರೆ ಪಂಡರಾಪುರ ದೇವಸ್ಥಾನದೊಳಗೆ ಹೋಗಬೇಕು ತುಂಬ ಇದು ಏನು ಅಲ್ಲಿ ರಶ್ ಅಷ್ಟು ಜನಜಂಗುಳಿ ಸರಿ ಅವ್ರು ಏನಾಯಿತು ಏನೋ ಆಯಿತು ಚಪ್ಪಲಿಯನ್ನು ಹಾಕ್ಕೊಂಡು ಬಂದಿದ್ದಾರೆ ಹೊರಗಡೆ ಚಪ್ಪಲಿಗಿಡಬೇಕಲ್ಲ ಅಂತ ಹೇಳಿದಾಗ ಅವ್ರಿಗೊಂದು ಆಲರ್ಷಣೆ ಆಯಿತು ಅಯ್ಯೋ ಈ ಚಪ್ಪಲಿ ಯಾರ ಕದ್ದು ಬಿಟ್ರೆ ಅಂತ ಅದು ಹೇಗೆ ಅವ್ರಿಗೆ ಆಲೋಚನೆ ಆಯ್ತು ಗೊತ್ತಿಲ್ಲ ನಂತರವೇ ಅಂತಹ ಪರಮ ಭಕ್ತಿನ ಕೂಡ ಆಲೋಚನೆ ಬಂದ್ಬಿಡ್ತು ಸರಿ ಏನ್ ಮಾಡುದು ಚಪ್ಪಲಿಯನ್ನು ಕೈಯಲ್ಲಿ ತಗೊಂಡು ದೇವಸ್ಥಾನದವರೆಗೆ ಹೋದ ಅದಿನ್ನೂ ಇದು ಸರಿ ಹೀಗೆ ದೇವಸ್ಥಾನದ ಹತ್ರನೇ ಗರ್ಭಗುಡಿಯ ಹತ್ರನೇ ಹೋಗಿ ಆ ಭಗವಂತನ ದಿವ್ಯ ಮಂಗಳ ಮೂರ್ತಿಯನ್ನು ಸವಿತಾ ಅಷ್ಟರಲ್ಲಿ ಎಲ್ಲ ನಮ್ಮ ತರೇ ಇರೋದಿದ್ವಲ್ಲ ಭಗವಂತನನ್ನೇ ನೋಡ್ತಾ ಇರುವಂತದ್ದು ದೇವಸ್ಥಾನಕ್ಕೆ ಬಂದ್ರೆ ಅವ್ರ ಇವ್ರನ್ನ ಸ್ವಲ್ಪ ನೋಡ್ತಾ ಇರಬೇಕಲ್ಲ ಯಾವತರ ಸೀರೆ ಉಟ್ಕೊಂಡಿದ್ದಾರೆ ಯಾವತರ ಶರ್ಟ್ ಹಾಕೊಂಡಿದ್ದಾರೆ ಯಾವತರ ಸ್ಟೆರ್ಟ್ಸ್ ಹಾಕೊಂಡಿದ್ದಾರೆ ಯಾವತರ ಉಂಗ್ರ ಇದೆ ಏನ್ ಚೈನ್ ಇದೆ ಇವ್ರ ಸಾಹುಕಾರ ಹೇಗೆ ಏನು ಎತ್ತ ಅಂತ ಭಗವಂತನಿಗಿಂತ ಜಾಸ್ತಿ ಕಣ್ಣು ಅಲ್ಲೇ ಹೋಗ್ತಾ ಇರೋದು ಹೋಗ್ಬಂದು ಕಣ್ಣು ಬಿದ್ದು ಬಿಡ್ತಿದೆ ಚಪ್ಪಲಿ ಚಪ್ಪಲಿ ಚಪ್ಪಲಿ ಚಪ್ಲಿ ಚಪ್ಪಲಿ ಎಂತ ಹೋಗ್ಬಿಟ್ಟ ಜೋರಾಗಿ ಹಾಕೊಂಡು ಹೊಡಿರೋ ಅಂತ ಹೇಳಿ ಎಲ್ರು ನಾಮ ದೇವರಿಂದ ಹೊರಗಡೆ ದರ ದರ ದರ ದರ ಹೇಳ್ಕೊಂಡು ಹೋಗಿ ಏನು ಈ ತರ ಅಪಚಾರ ಮಾಡ್ತೀರಾ ಅಂಥೇಳಿ ಹೊರಗಡೆ ಹೇಳ್ದು ಸರಿ ನಾಲ್ಕು ಕೊಟ್ಟರು ನಾಮದೇವರು ತುಂಬಾ ಸಂತೋಷದಿಂದ ಏಟನ್ನು ತಿಂದ್ರು ಇದು ನೋಡು ನೀನು ಮಾಡಿದ್ಯಾ ಈ ತಪ್ಪನ್ನ ಅದಕ್ಕೋಸ್ಕರ ನಿನಗೆ ಈ ಬಿದ್ದಿದೆ ಒಳ್ಳೇದು ಪರಮಾತ್ಮ ನಿನಗೆ ನಮೋ ನಮ ಅಂಥೇಳಿ ಅವರೇನು ಮಾಡೋದು ದೇವಸ್ಥಾನದ ಈ ಕಡೆ ಬಹುಶಃ ಪೂರ್ವ ದಿಕ್ಕಿನಂದು ಯಾಕೆಂದ್ರೆ ಅಲ್ಲಿ ನಾಮದೇವರ ಇದು ಅಂತಲೇ ಹೇಳಬಿಟ್ಟೆ ಇದೆ ಆ ದ್ವಾರ ನಾಮದೇವರ ದ್ವಾರ ಅಂತ ಆ ದಿಕ್ಕಿನಲ್ಲಿ ಹೋಗಿ ಪರಮಾತ್ಮ ಕುರಿತು ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡ ಇನ್ನು ಪರಮಾತ್ಮಿಗೆ ತಡ್ಕೊಳ್ಲಿಕ್ಕೆ ಸಾಧ್ಯವಾಗಲಿಲ್ಲ ಇವರೆಲ್ಲ ನೋಡ್ತಾ ಇರುವಂತೆ ಆ ಮೂರ್ತಿ ಯಾವ ರೀತಿಯಲ್ಲಿ ಇಲ್ಲಿ ಕನಕದಾಸರಿಗಾಯಿತೋ ಅಲ್ಲಿ ಹಾಗೆ ಅವನು ತಿರ್ಕೊಂಡ್ಬಿಟ್ಟ ಆ ಒಂದು ದಿಕ್ಕಿನಲ್ಲಿ ಎಲ್ಲರಿಗೂ ಏನಪ್ಪ ಇತ್ತು ಇದ್ದಕ್ಕಿದ್ದ ಹಾಗೆ ಮೂರ್ತಿ ತಿರ್ಕೊಂಡ್ಬಿಡ್ತಲ್ಲ ಅಂತ ಆಮೇಲೆ ಅವ್ರು ಗೊತ್ತಾಯ್ತು ಇಲ್ಲಿ ಬಂದೋನು ಸಾಮಾನ್ಯ ಅಲ್ಲ ಅಸಾಮಾನ್ಯ ಎಲ್ಲ ಹೋಗಿ ಅವನಲ್ಲಿ ಕ್ಷಮೆಯನ್ನು ಬೇಡ್ತಾನೆ ಹಾಗೆ ಅಂಥ ಭಕ್ತರು ಏನ್ಮಾಡ್ತಾರೆ ಅದು ಪ್ರಾರಬ್ಧ ಯಾಕೆ ಇದು ಮಾಡಿದೆ ಅದಕ್ಕೆ ಈ ಶಿಕ್ಷೆ ಇದೆ ಇಲ್ಲಿ ಅದೇನು ಇದಲ್ಲ ಅಯ್ಯೋ ಅನ್ಯಾಯವಾಗುತ್ತೆ ಅಲ್ಲ ಭಗವಂತ ನಾನು ಇಷ್ಟವನ್ನ ಪ್ರೀತಿ ಮಾಡ್ತೀನಿ ಆದರೂ ಕೂಡ ಅವನಿಗೆ ಇಷ್ಟು ಕಷ್ಟ ಕೊಟ್ಟನಲ್ಲ ಹಂಗಿದೆ ನೀನು ಪ್ರೀತಿ ಮಾಡುವುದು ಅವನ ಕಷ್ಟ ತೆಗೀಲಿ ಅಂತ ಕಷ್ಟ ತೆಗೀಲಿ ಅಂತ ಸುಖ ಕೊಡ್ಲಿ ಅಂತಲ ಹೋಯ್ಸಲ್ಲಿಗೆ ಪ್ರೀತಿ ಪ್ರೀತಿಯಲ್ಲ ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟಲ್ಲಿ ಏನು ಮಾಡ್ತೀವಿ ಹೀಗೆ ಭಗವಂತನ ಭಗವಂತ ಅಂಗಡಿಯವನಾದರೆ ನೋಡಪ್ಪ ಎಂ ಒಂದು ನೂರು ರೂಪಾಯಿ ಪ್ರೀತಿ ನೀನು ಸ್ವಲ್ಪ ಇದು ಕೊಡು ಏನೋ ನನಗೆ ಪ್ರಾರಬ್ಧ ಸ್ವಲ್ಪ ಕಳೀಬೇಕು ಇಷ್ಟು ಕೆ ಕೊಡು ಅಂತ ಪ್ರಾರಬ್ಧ ಕಳಿಯೋದು ಇಷ್ಟು ಕೆ ಜಿ ಕೊಡು ನಾನು ಇಷ್ಟು ನೂರು ರೂಪಾಯಿ ಪ್ರೀತಿ ಕೊಟ್ಟಿದ್ದೇನೆ ಇದನ್ನ ಪ್ರಹಲ್ಲಾದ ಬೈದಾರ ಭಾಗವತ ಸ ವಣಿಕ್ ಅವನೊಬ್ಬ ವ್ಯಾಪಾರಿ ಅವನ ಸೇವಕನಲ್ಲ ಭಗವಂತನ ಸೇವಕನಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸೇವಕನಿಗೆ ತನ್ನ ಯಜಮಾನಿಗೆ ಆರ್ಡರ್ ಮಾಡುವಂಥ ಹಕ್ಕೇ ಇಲ್ಲ ಹಕ್ಕಿಲ್ಲ ನಿಜ ವ್ಯಾಪಾರ ಮಾಡ್ತಾ ಇದೆಯೇ ಹಾಗೆ ವ್ಯಾಪಾರ ಮಾಡಬಾರ್ದು ಇದು ಆ ಸತ್ವಗುಣಿಯ ವೃತ್ತಿ ವ್ಯಾಪಾರ ಮಾಡುವುದಿಲ್ಲ ವ್ಯಾಪಾರ ಮಾಡುವುದಿಲ್ಲ ಹಾಗೆ ಇಲ್ಲಿ ಈ ಜಿಜ್ಞಾಸು ಅಂತಕ್ಕಂಥದ್ದು ಸಾತ್ವಿಕ ಭಕ್ತ ಈ ಜಿಜ್ಞಾಸು ಸಾತ್ವಿಕ ಭಕ್ತ ಹಾಗೆಯೇ ಯಾರು ಇಲ್ಲಿ ಸಂಸಾರ ಮುಕ್ತರಾಗಿ ಹೋಗಬೇಕು ಸಂಸಾರ ಸಾಕು ಇನ್ನಂತ ತಿಳ್ಕೊಂಡಿರ್ತವ ರಾಜಸಿಕ ಭಕ್ತ ಹಾಗೆಯೇ ಕೇವಲ ಕಷ್ಟ ಬಂದಾಗ ಮಾತ್ರ ಓಡೋಗಿ ಆಮ ಭಗವಂತ ಇದ್ದಾನೋ ಇಲ್ವೋ ನಮ್ಮ ಚಿಂತೆಯನ್ನು ಬಿಟ್ಟು ನಿಶ್ಚಿಂತರಾಗಿ ಇರತಕ್ಕಂಥ ತಾಮಸಭಕ್ತ ಹಾಗೂ ಹಾಗೂ ಕೂಡ ಅದನ್ನ ಆ ಒಂದು ಭೇದವನ್ನ ಅರ್ಥಕೊಳ್ಳಬಹುದು ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳ್ತಾರೆ ನಂತರ ಹೇಳ್ತಾರೆ ಇದರ ಯಾಕೆ ಈಗ ಹೇಳಿದ್ದೇನೆ ಮೂರು ಭಾಗವಾಗಿ ಯಾಕೆ ಹೇಳಿದೆ ನಾನು ಅಂದ್ರೆ ಮುಂದಿನ ಸೂತ್ರ ಹೇಳ್ತಾರೆ ಉತ್ತರಸ್ಮಾತ್ ಉತ್ತರಸ್ಮಾತ್ ಪೂರ್ವ ಪೂರ್ವ ಶ್ರೇಯಾಯ ಅಂತ ಹೇಳಿದೆ ಇಲ್ಲಿ ಯಾರು ಸಂಸ್ಕೃತವನ್ನು ಬಲ್ಲವರೋ ಅವರಿಗೆ ಇಲ್ಲಿ ಒಂದು ದೋಷ ಕಾಣಿಸುತ್ತೆ ಈ ವಾಕ್ಯದಲ್ಲಿ ಉತ್ತರಸ್ಥ ಮಾತಾಗಬಾರದು ಉತ್ತರಸ್ ಉತ್ತರಸ್ ಪೂರ್ವಪೂರ್ವ ಶ್ರೇಯಾಯ ಭವತಿ ಅಂತ ಆಗ್ಬೇಕು ಇದು ಆರ್ಷಪ್ರಯೋಗ ಅಂತ ಹೇಳ್ತೇವೆ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಋಷಿಗಳಿರ್ತಾರಲ್ಲ ಯಾವಾಗ ಈ ಜ್ಞಾನ ಮತ್ತು ಈ ಪ್ರೇಮ ಅಂತಕ್ಕಂಥದ್ದು ಒಂದು ಸ್ಫುರಿಸ್ತಾ ಇರ್ತದೋ ಎಂತಹ ಅವರು ಯಾ ಬೇರೆ ವಿಷಯದಲ್ಲಿ ಲೌಕಿಕ ವಿಷಯದಲ್ಲಿ ವ್ಯಾಕರಣ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಅವರು ದೊಡ್ಡ ಪಂಡಿತರಾಗಿರ್ಲಿ ತಮ್ಮ ಪಾಂಡಿತ್ಯ ಎಲ್ಲ ಮರ್ತು ಹೋಗುತ್ತೆ ಅಲ್ಲಿ ಈ ಪಾಂಡಿತ್ಯ ಮರ್ತು ಹೋಗುತ್ತೆ ಆದ್ರಿಂದ ಬೇಕಾದಷ್ಟು ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ತಾರೆ ಅದಕ್ಕೋಸ್ಕರ ಆಚಾರ್ಯರು ಯಾರೋ ಯಾರು ವ್ಯಾಕರಣವನ್ನು ಬರೆದ್ರು ಪಾಣಿನ ಆಚಾರ್ಯರು ಇದಕ್ಕೋಸ್ಕರ ಇಂತಹ ಆಶ್ರಯೋಗಗಳಿಗೆ ಅನೇಕ ಕನ್ಸಿಷನ್ಗಳನ್ನ ಅವರು ವ್ಯಾಕರಣವನ್ನು ಬಿಟ್ಟಿದ್ದಾರೆ ಆಶ್ರಪ್ರಯೋಗ ಹಹಿಪ್ರಯೋಗ ಛಂದಸ್ ಅಂತ ಹೇಳ್ಬಿಟ್ಟು ಆದ್ರಿಂದ ನಿಮಗೆ ವೇದವನ್ನು ಓದ್ದಾಗಲೂ ಕೂಡ ಯಾವುದೂ ಕೂಡ ಈ ವ್ಯಾಕರಣ ನಿಯಮಗಳಿಗೆ ಹೊಂದಿಕೊಳ್ಳುವುದು ತುಂಬಾ ತುಂಬಾ ಅಪರೂಪ ತುಂಬಾ ತುಂಬಾ ಅಪರೂಪ ಎಲ್ಲ ವ್ಯತ್ಯಾಸವಾಗುತ್ತದೆ ಎಲ್ಲ ವ್ಯತ್ಯಾಸವಾಗುತ್ತೆ ನೀವು ವ್ಯಾಕರಣವನ್ನು ಓದ್ಕೊಂಡು ವೇದವನ್ನು ಓದ್ತಿದ್ದು ಓದ್ಕ ನೀವು ಇನ್ನೇನು ಅಲ್ಲ ಅವನಷ್ಟು ಮೂರ್ಖ ಇನ್ಯಾರು ಅದ ಹಾಗೆ ಇಲ್ಲಿ ಉತ್ತರಸ್ ಯಾಕೆ ಅಂದ್ರೆ ಭಕ್ತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಇಲ್ಲಿ ಉತ್ತರಸ್ಮಾ ತಂದಾಗ ಒಂದು ನಪುಂಸ ನಪುಂಸಕ ಲಿಂಗವನ್ನ ಅಥವಾ ಪುಲ್ಲಿಂಗವನ್ನ ಕುರಿತು ಹೇಳ್ತಾ ಇದ್ದಾರೆ ಆದ್ರೆ ಹಿಂದೆ ಗೌಣಿ ಅಂದ್ರೆ ಸ್ತ್ರೀಲಿಂಗ ಗೌಣಿ ಭಕ್ತಿ ಹಿ ಶ್ರೀಧಾ ಗೌಣಿ ಭಕ್ತಿಯನ್ನು ಮೂರು ಭಾಗವಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದಾಗ ಸಂಸ್ಕೃತದಲ್ಲಿ ಭಕ್ತಿ ಅಂತಕ್ಕದ್ದು ಸ್ತ್ರೀಲಿಂಗದಲ್ಲಿ ಆದ್ರಿಂದ ಇಲ್ಲಿ ಏನ್ ಬರಬೇಕು ಅಂದರೆ ಉತ್ತರತ್ಯ ಉತ್ತರತ್ಯರ ತಾತ್ಪರ್ಯ ಹೇಳ್ಬಿಡ್ತೇನೆ ಏನು ಅಂತ ಮುಂದು ಮುಂದಿನದಕ್ಕಿಂತ ಹಿಂದು ಹಿಂದಿನದದು ಮೋಕ್ಷವನ್ನು ತರುತ್ತವೆ ಅಂತ ಮೋಕ್ಷವನ್ನು ತರು ಮಾಡುತ್ತದೆ ಉತ್ತರತ್ಯ ಉತ್ತರತ್ಯ ಮುಂದು ಮುಂದಿನದಕ್ಕಿಂತ ಹಿಂದು ಹಿಂದಿನದು ಮೋಕ್ಷವನ್ನು ತರುತ್ತದೆ ಅಂತ ಅಂದರೆ ಯಾವುದು ಮುಂದೆ ಮುಂದಿನದು ಅಂತ ಹೇಳಿದ್ರೆ ಇದರಲ್ಲಿ ನಾವು ಸಾತ್ವಿಕ ಭಕ್ತಿ ರಾಜಸಿಕ ಭಕ್ತಿ ತಾಮಸಿಕ ಭಕ್ತಿ ಯಾವಾಗ ತಾಮಸಿಕ ಭಕ್ತಿಯು ರಾಜಸಿಕ ಭಕ್ತಿಯಾಗಿ ಸಾತ್ವಿಕವಾಗಿ ಪರಿಣಮಿಸ್ತದೆಯೋ ನಂತರ ಬರ್ತಕ್ಕಂಥದ್ದೇ ಪರಮ ಪ್ರೇಮ ಪ್ರೇಮಾಭಕ್ತಿ ಹೀಗಾಗಿ ಅದು ಒಂದೊಂದು ಮೆಟ್ಟಿಲು ಇದ್ದಂತೆ ಆ ಮೆಟ್ಟಿಲು ಮೋಕ್ಷಕ್ಕೆ ಒಯ್ಯುತ್ತದೆ ಅನ್ನುವಂತಹ ಒಂದು ಇದನ್ನು ಹೇಳಿದ್ದಾರೆ ಆದ್ರಿಂದ ಮೂರು ಬಗೆಯ ಇದನ್ನ ಇಲ್ಲಿ ಗುಣವನ್ನ ಅಥವಾ ಭಕ್ತಿಯ ವಿಧವನ್ನ ಇಲ್ಲಿ ಹೇಳಿದ್ದೇವೆ ಅಂತ ಯಾರಲ್ಲಿ ತಾಮಸ ಭಕ್ತಿ ಇದೆಯೋ ಅವ್ರಿಗೆ ಗೊತ್ತಾಗುತ್ತೆ ಹೀಗಾಗಿ ಅವರು ನಿಧಾನವಾಗಿ ರಾಜಸ ಭಕ್ತಿಗೆ ಏರಿಸುತ್ತಾ ಅದರಿಂದ ತತ್ವಕ್ಕೆ ಏರುತ್ತಾ ನಂತರ ಅದರಿಂದೂ ಆ ಪರಮಾತ್ಮನ ಕೃಪೆಯಿಂದ ಪರಮಪ್ರೇಮವನ್ನು ಹೊಂದಬೇಕು ಅಂತಕ್ಕಂಥದ್ದೇ ತಾತ್ಪರ್ಯ ಇದೆ ತಾತ್ಪರ್ಯ ಇದೆ ಪರಮಪ್ರೇಮವನ್ನು ಹೊಂದಬೇಕು ಹೇಗಪ್ಪ ಅಂತ ಹೇಳಿದ್ರೆ ಈಗ ಬರ್ತೇವೆ ಈಗ ಹೇಳ್ದಲ್ಲ ಮೂರು ಗುಣಗಳು ನಮ್ಮಲ್ಲಿ ಓಡಾಡ್ತಾ ಇರುತ್ತೆ ಯಾವಾಗ ಎಷ್ಟೇ ತಾಮಸ ವ್ಯಕ್ತಿಯಾಗಲಿ ಒಂದಲ್ಲ ಒಂದು ಎಷ್ಟೇ ಒಂದು ಕ್ರೌರ್ಯವಂತನಾಗಲಿ ಅಥವಾ ಎಷ್ಟೇ ಎಷ್ಟು ಸೋಂಬೇರಿ ಆಗಿದೆ ಅವನಲ್ಲಿ ಇದ್ದಕ್ಕಿದ್ದ ಹಾಗೆ ಪುಣ್ಯ ಬಲದಿಂದ ಪುಣ್ಯ ವಶದಿಂದ ಆ ತತ್ವಗುಣ ಅಂತಕ್ಕಂಥದ್ದು ಜಾಗೃತವಾಗಬಿಡುತ್ತೆ ಪುಣ್ಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅದು ಮಿಶ್ರ ಪುಣ್ಯ ಪಾಪ ಮಿಶ್ರ ಪುಣ್ಯದ ಬಲದಿಂದ ಏನಾಗುತ್ತೆ ಅವನಲ್ಲಿ ಯಾವಾಗಲೂ ಒಂದು ಸತ್ವಗುಣ ಜಾಗೃತ ಆಗುತ್ತೆ ಅವಾಗ ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೇನೆ ಅಂತ ಅನ್ಸುತ್ತೆ ಅವನಲ್ಲೂ ಕೂಡ ಪ್ರಶ್ನೆ ಬಂದಿದೆ ಆ ಪ್ರಶ್ನೆ ಆ ಪ್ರಶ್ನೆ ಅಂತಕ್ಕಂಥದ್ದು ಸತ್ವದ ಗುಣ ಪ್ರಕಾಶ ಸತ್ವದ ಗುಣ ತಕ್ಷಣ ಅವನೇನ್ ಮಾಡಬೇಕು ಆ ಗುಣಕ್ಕೆ ಸ್ಪಂದಿಸುತ್ತಾ ಆ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು ಆ ಗುಣ ಎಲ್ಲಿ ತನಕ ಎದ್ದಿದೆಯೋ ಅಲ್ಲಿ ತನಕ ಅವನು ಹಿಡಿದ್ರಲ್ಲಿಲ್ಲ ಅದು ಈಗ ಮಾಡ್ತಾ ಇರ್ತದೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಅದು ಬೇಡ ಅಂತ ಅನ್ಸ್ಬಿಡ್ತದೆ ಏನ್ ಮಾಡ್ತಾ ಇದ್ದು ಹುಚ್ಚು ಅಂತ ಆ ಗುಣ ಪುನರ್ಮೂಸಿಕೋ ಭವ ಅಂತ ಪರವಾಗಿಲ್ಲ ಆದರೂ ಯಾವಾಗ ಆ ತತ್ವಗುಣ ಅಥವಾ ರಜವು ಗುಣ ಹೇಳುತ್ತೋ ಆಗ ಆ ರೀತಿಯಾದಂತಹ ಭಕ್ತಿಯನ್ನು ಆಚರ್ತಾ ಆಚರ್ತಾ ಆಚರ್ತಾ ಆಚರ್ತಾ ಏನಾಗುತ್ತೆ ಅದರ ಅಭ್ಯಾಸ ಜಾಸ್ತಿ ಆಗುತ್ತೆ ಯಾವಾಗ ಅದರ ಅಭ್ಯಾಸ ಜಾಸ್ತಿ ಆಗುತ್ತೋ ಅದರ ಸಂಸ್ಕಾರ ಜಾಸ್ತಿ ಆಗುತ್ತೆ ಯಾವಾಗ ಅದರ ಸಂಸ್ಕಾರ ಜಾಸ್ತಿ ಆಗುತ್ತೋ ಆ ಗುಣ ಅವನಲ್ಲಿ ಜಾಸ್ತಿ ಆಗುತ್ತೆ ಯಾವಾಗ ಅವನಲ್ಲಿ ಆ ಗುಣ ಜಾಸ್ತಿ ಆಯಿತೋ ಬದುಕದ ಆಟೋಮೆಟಿಕ್ ಅದು ಮೆಟ್ಲು ಒಂದು ಮೆಟ್ಲು ಮೇಲುಗಡೆ ಏರುತ್ತು ಅಂತ ಈಗ ನಮಗೆ ನೋಡಿ ಸಾಮಾನ್ಯ ಒಂದು ದಿವಸ ಜಪ ಜಾಸ್ತಿ ಮಾಡಬೇಕು ಅಂತ ತಾನಾ ತಾನೇ ಮನಸ್ಸು ಬಯಸುತ್ತೆ ಸತ್ವಗುಣದ ಪ್ರಭಾವ ಇನ್ನೊಮ್ಮೆ ಜಪದ ಸಮಯ ಕುಳಿತುಕೊಂಡ್ರು ಕೂಡ ಏನಿದು ಸುಮ್ಮನೆ ಹೇಳಿದ್ದನ್ನೇ ಹೇಳ್ತಾ ಹೋಗಬೇಕಲ್ಲಪ್ಪ ಆಲೋಚನೆ ಮಾಡಿದ್ದನ್ನೇ ಮಾಡ್ತಾ ಹೋಗ್ಬೇಕಲ್ಲಪ್ಪ ಅಂತ ಅಂದರೆ ಅದು ರಜಸ್ಸು ಮತ್ತು ತಮಸ್ಸಿನ ಪ್ರಭಾವ ಜಪ ಕೂತಾಗ ಇನ್ನೊಂದೇನೋ ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡುತ್ತಲ್ಲ ಮನಸ್ಸು ಅದು ರಜಸ್ಸಿನ ಸ್ವಭಾವ ಜಪಕ್ಕೆ ಕೂತಾಗಲೇ ಅದಕ್ಕೆ ಅವ್ರ ಕೆಲಸ ಬಿಟ್ಬಿಟ್ಟು ಬಂದಲ್ಲ ಅಂತ ಹೇಳಿ ಬೇರೆ ಸಮಯ ಅದು ಸಿಗಿಲ್ಲ ಇಡೀ ಬೀದಿ ಸುತ್ತಾ ದಿವಸ ಇಡೀ ದಿವಸ ಬೇರೆ ಏನೋ ಕೆಲಸ ಅವನು ಹೇಳಿದ್ರು ಕೂಡ ಅದು ನೆನ್ ನೆನ್ಪಿದ್ದರು ಕೂಡ ಇರ್ಲಿ ಇರ್ಲಿ ಇರ್ಲಿ ಯಾವಾಗ ಏನು ಪೂಜೆ ಕೂತ್ಕೊಡ್ತಾನೋ ಭಗವಂತನ ಜ್ಞಾನ ಕೂತ್ಕೊಡ್ತಾನೋ ಜಪ ಕೂತ್ಕೊಡ್ತಾನೋ ಅವಾಗ ಸುಮ್ಮನೆ ಬಿಡಲ್ಲ ಇಲ್ಲ ಏನ್ ಮಾಡುತ್ತೆ ಆಲೋಚನೆ ಮಾಡೆ ಏನ್ ಮಾಡ್ಬೇಕು ನಾಳೆ ಬೆಳಿಗ್ಗೆ ತಿಂಡಿ ಏನ್ ಮಾಡ್ಬೇಕು ನಾ ನಾಳೆ ಯಾರು ಗೆಸ್ಟ್ ಬರ್ತಾರೆ ಬೇರೆ ಸಮಯ ಸಿಗಿಲ್ವೋ ಅದಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಇದೆ ಇಪ್ಪತ್ತ ಮೂರು ಗಂಟೆ ಇಪ್ಪತ್ತೆರಡು ಗಂಟೆ ಇದೆ ನೀವು ಬೆಳಿಗ್ಗೆ ಒಂದು ಗಂಟೆ ಮಧ್ಯಾಹ್ನ ಸಾಯಂಕಾಲ ಒಂದ್ ಗಂಟೆ ಮಾಡ್ತೀರ ಅಂತ ತಿಳ್ಕೊಳ್ಳೋಣ ಬೆಳಿಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದ್ ಗಂಟೆ ಈಗ ಅಲ್ಲಿ ಎರಡು ಗಂಟೆ ಧ್ಯಾನಕ್ಕೆ ಅಂತ ಇಟ್ಕೊಳ್ಳೋಣ ಜಪಕ್ಕೆ ಇನ್ನು ಇಪ್ಪತ್ತೆರಡು ಗಂಟೆ ಅದಕ್ಕೆ ಆಲೋಚನೆ ಮಾಡಕ್ಕೆ ಸಿಗ್ಲಿಲ್ವಾ ಯಾಕೆ ಮಾಡಲಿಲ್ಲ ಅದು ಅದಕ್ಕಿದೇ ಸಮಯೇ ಸುಮ್ಮನೆ ಇರಲ್ಲ ಇದು ಬಂತು ಯಾಕೆ ಅಂದರೆ ಯಾಕಂದ್ರೆ ನೀವು ಮನಸ್ಸನ್ನು ಕೊಲ್ತಾ ಇದ್ದೀರಾ ಅದಕ್ಕಾಗುದಿಲ್ಲ ಮನಸ್ಸನ್ನು ಸುಮ್ಮನೆ ಇಡುವುದಂದ್ರೆ ಕೊಲ್ಲುವುದು ಅದಕ್ಕಾಗುದಿಲ್ಲ ಕೊನೆಗೆ ಏನು ಆಲೋಚನೆ ಬರಲಿಲ್ವೋ ಏನು ಆವಾಗ ಅದಾದ್ಮೇಲೆ ಒಂದು ಗಂಟೆ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ ಬಂದು ಹೇಳ್ತಾರೆ ಸ್ವಾಮೀಜಿ ನನಗೇನಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಸರಿ ಅದು ಸರಿಯೇ ಅಂತ ಹೇಳಿದ್ರು ನಿಮಗೇ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಭಗವಂತ ಎದುರುಗಡೆ ಇದ್ನೋ ಅಥವಾ ಕಪ್ಪು ಮಾತ್ರ ಇತ್ತು ಎದುರುಗಡೆ ಹೇಗೆ ಗೊತ್ತಾಗತ್ತೆ ಅದು ಗೊತ್ತಿಲ್ಲ ಅದನ್ನೇ ಇವರು ಯಾರೋ ಒಬ್ಬ ಕೇಳ್ತಾರೆ ಭಕ್ತರು ರಮಣ ವರ್ಷಗಳಿಗೆ ಸಮಾಧಿಗೂ ನಿದ್ರೆಗೂ ಏನ್ ವ್ಯತ್ಯಾಸ ಅಂತ ಹಾಗವ್ರು ಹೇಳ್ತಾರೆ ಸಮಾಧಿಯಲ್ಲಿ ತಲೆ ಹೀಗೆ ಬಾಗುದಿಲ್ಲ ಅಂತ ಹೇಳ್ತಾರೆ ನಿದ್ರೆಯಲ್ಲಿ ಮಾತ್ರ ಹೀಗೆ ಬಾಗೋದು ನಿದ್ರೆಯಲ್ಲಿ ಹೀಗೆ ಬಾಗುತ್ತೆ ಆ ಕೆಲವರು ಬಿಡಿ ಕೆಲವರು ಅದೊಂದು ಎಲ್ಲೋ ಅಪರೂಪಕ್ಕೆ ಕೋಟಿಗೊಬ್ಬರಿಗೆ ಈ ರೀತಿಯೂ ಇದೆಯಂತೆ ಕಣ್ಣು ತೆಗ್ಗಿ ತೆರೆದುಕೊಂಡೇ ನಿದ್ರೆ ಮಾಡ್ತಾರೆ ಕೂಡ ಕಣ್ಣು ತೆರೆದುಕೊಂಡೇ ನಿದ್ರೆ ಮಾಡ್ತಾರೆ ಅದು ಅದ್ಭುತ ನಮ್ಗೆ ಗೊತ್ತಿಲ್ಲ ಅದು ಕೇಳಿದ್ದೇವೆ ಅಷ್ಟೆ ನೋಡಿಲ್ಲ ಅದಿಯಲ್ಲಿ ಮುಂದಿನ ಇದರಲ್ಲಿ ನಾವು ಭಕ್ತಿ ಹೇಗೆ ಸುಲಭ ಅನ್ನೋದನ್ನ ಹೇಗೆ ನಾರದರು ತಮ್ಮ ಯುಕ್ತಿಯಿಂದ ಇಲ್ಲಿ ಸಮಾಧಾನವನ್ನು ಹೇಳ್ತಾರೆ ಯಾಕೆ ಭಕ್ತಿಯನ್ನೇ ಆಶ್ರಯಿಸಬೇಕು ಅನ್ನೋ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಓಂ ಪೂರ್ಣಮೂರ್ಣಮಿಧರ್ಣಮ್ಯೂರ್ಣತ್ಯ ಪೂರ್ಣಮೂರ್ಣಮೇವಾವಶಿಷ್ಯತೆ ಶಾ ಿ ಹರಿ ಓ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು